ಹ್ಞೂ <clears throat> ಿಷ್ಠಾರೌತ್ರಮಕಲ್ಮಷ ಪರಾಶರಾತ್ಮಜ ವಂದೇ ಶುಕತೋ ಪಾಥ ಪ್ರತಿಬೋಧಿ ಭಗವತ ನಾರಾಯಣಿನ ಸ್ವಸಿನ ಗ್ರಿ ಪುರಾಣ ೇ ಮಹಾಭಾರತ ಅದ್ವೈತೃತವರ್ಷಿಣೀ ಭಗವತೀ ಅಷ್ಟಾಶ ಅಂಬ ಅನುಸಂದಿ ಭಗವದ್ಗೀತೆ ಇಂದಿನ ಉಪನ್ಯಾಸದಲ್ಲಿ ಭಗವಂತ ಕರ್ಮಯೋಗದ ಪ್ರಕ್ರಿಯೆ ಅದನ್ನ ಹೇಳ್ತಾ ಹೇಳ್ದ ಸಾಮಾನ್ಯವಾಗಿ ನಾವು ಕಾಮನೆಯಿಂದ ಮಾಡ್ತಕ್ಕಂತಹ ಕರ್ಮಕ್ಕೂ ಮತ್ತು ಕರ್ಮಯೋಗ ಅದರಿಂದ ಮಾಡ್ತಕ್ಕಂತಹ ಕರ್ಮಕ್ಕೂ ಅಂದರೆ ಆತ್ಮವನ್ನು ಸೇರಿಸಿಕೊಂಡು ಮಾಡ್ತಕ್ಕಂತಹ ಕರ್ಮ ಅದೇ ಕರ್ಮಯೋಗ ಅದಕ್ಕೂ ಅಜಗಜಾಂತರವಾದಂತಹ ವ್ಯತ್ಯಾಸ ಇದೆ ಎರಡನ್ನೂ ಕೂಡ ನಾವು ಒಂದಕ್ಕೊಂದು ಹೋಲಿಸ್ಲಿಕ್ಕೆ ಆಗೋದಿಲ್ಲ ಎಷ್ಟೋ ವೇಳೆ ನಾವು ನಮ್ಮ ಜೀವನದಲ್ಲಿ ತಿಳ್ಕೊಳ್ತೇವೆ ಕರ್ಮವನ್ನು ಮಾಡ್ತಾ ಮಾಡ್ತಾ ನಮಗೊಂದು ಹುಚ್ಚು ಧೈರ್ಯ ಬರುತ್ತೆ ಅಥವಾ ಒಂದು ರೀತಿಯ ಮೋಹ ನಮ್ಮ ಬುದ್ಧಿಯನ್ನು ಆಕ್ರಮಿಸ್ಕೊಂಡು ಬಿಡುತ್ತೆ ನಾವು ನಮಗೆ ನಾವೇ ತಿಳ್ಕೊಳ್ತೇವೆ ನಾನು ಮಾಡ್ತಾ ಇರೋದು ಕರ್ಮಯೋಗ ಅಂತ ಆದರೆ ನಿಜವಾಗಿಯೂ ನಾವು ಮಾಡ್ತಕ್ಕಂತಹ ಕರ್ಮದಲ್ಲಿ ಆತ್ಮನ ಜೊತೆಗೆ ಅಥವಾ ಪರಮಾತ್ಮನ ಜೊತೆಗೆ ಆ ಕರ್ಮವನ್ನು ನಾವು ಜೋಡಿಸದೆ ಹೋದರೆ ಪ್ರತಿಯೊಂದು ಕ್ಷಣವೂ ಪ್ರತಿಯೊಂದು ಉಸಿರಿನಲ್ಲೂ ನಾವು ಮಾಡ್ತಕ್ಕಂತಹ ಪ್ರತಿಯೊಂದು ಕರ್ಮದ ಪ್ರತಿಯೊಂದು ಹೆಜ್ಜೆಯಲ್ಲಿಯೂ ಆತ್ಮನೊಂದಿಗೆ ಪರಮಾತ್ಮನೊಂದಿಗೆ ಆ ಕೆಲಸವನ್ನು ಜೋಡಿಸದೆ ಹೋದರೆ ಅದು ಏನು ಮಾಡಿದರೂ ಕೂಡ ಆ ಕರ್ಮ ಅಂತಕ್ಕಂಥದ್ದು ಯೋಗರೂಪವಾಗಿ ಪರಿಣಮಿಸುವುದಿಲ್ಲ ಕರ್ಮ ಅಂತಕ್ಕಂಥದ್ದು ಕೇವಲ ಕರ್ಮವಾಗಿಯೇ ಉಳ್ಕೊಳ್ತದೆ ಅಂತ ಹೇಳಿ ಪುನಃ ಯೋಗದ ಇನ್ನೊಂದು ಲಕ್ಷಣವನ್ನ ಅಥವಾ ನಿರ್ವಚನವನ್ನ ಭಗವಂತ ಐವತ್ನಿಯ ಮಂತ್ರದಲ್ಲಿ ಹೇಳ್ತಾ ಇದ್ದಾನೆ ಸಮತ್ವ ಬುದ್ಧಿಯಿಂದ ಒಡಗೂಡಿ ಎಲ್ಲ ದ್ವಂದ್ವಗಳನ್ನು ಒಂದೆಂಬುದಾಗಿ ಸ್ವೀಕರಿಸ್ತಾ ಯಾರು ಪುಣ್ಯ ಪಾಪಗಳ ಮೇಲೆ ಮನಸ್ಸನ್ನು ಇಡದೆ ಇಲ್ಲಿ ಯೋಗ ಬುದ್ಧಿಯಿಂದ ಆತ್ಮನಿಗೆ ಎಲ್ಲವನ್ನೂ ಅರ್ಪಿಸಿ ಅಥವಾ ಪರಮಾತ್ಮನಿಗೆ ಎಲ್ಲವನ್ನೂ ಅರ್ಪಿಸಿ ನನಗೆ ಇದರ ಫಲ ಬೇಡ ಫಲದಲ್ಲಿ ನನಗೆ ಅಧಿಕಾರವಿಲ್ಲ ಕೇವಲ ಕರ್ಮ ಮಾತ್ರ ಕರ್ಮಕ್ಕೋಸ್ಕರ ಮಾಡ್ತೇನೆ ಅನ್ನುವಂತಹ ಒಂದು ನಿಶ್ಚಯ ಬುದ್ಧಿಯಿಂದ ಆತ ಯೋಗವನ್ನ ಮಾಡ್ತಾ ಇದ್ರೆ ಆ ಯೋಗ ಎಂತಹ ಯೋಗ ಅಂದರೆ ಕರ್ಮದಲ್ಲಿ ಇರ್ತಕ್ಕಂತಹ ಕುಶಲತೆ ಯಾವ ರೀತಿಯ ಕುಶಲತೆ ಅಂದರೆ ಹಿಂದಿನ ಉಪನ್ಯಾಸದಲ್ಲಿ ಹೇಳಿದೆ ಒಂದು ಕರ್ಮವನ್ನು ಚೆನ್ನಾಗಿ ಮಾಡುವುದು ಕುಶಲತೆ ಅಲ್ಲ ಅದು ಲೌಕಿಕರಿಗೆ ಒಂದು ಕೆಲಸವನ್ನು ಎಷ್ಟು ಚೊಕ್ಕಟವಾಗಿ ಮಾಡಿದರೆ ಕಂಪನಿ ಇಂಪ್ರೂವ್ ಆಗುತ್ತೆ ಒಂದು ಕೆಲಸವನ್ನು ಎಷ್ಟು ಚೆನ್ನಾಗಿ ಮಾಡಿದರೆ ನಮ್ಮ ಸಮಯ ಮಿಕ್ಕತ್ತೆ ಅಥವಾ ಅದರಿಂದ ನಮ್ಮ ಶ್ರಮ ಕೂಡ ಮಿಕ್ಕತ್ತೆ ಅನ್ನೋದು ಅದು ಲೌಕಿಕರ ಒಂದು ಪರಿಭಾಷೆ ಆದರೆ ಇಲ್ಲಿ ಕೌಶಲ ಅಥವಾ ಕುಶಲತೆ ಪರಮಾತ್ಮ ಹೇಳ್ತಕ್ಕಂತಹ ಈ ಮಂತ್ರದಲ್ಲಿ ಎಂತಹ ಕೌಶಲ ಅಂದರೆ ಯಾವುದು ನಮ್ಮನ್ನು ಬಂಧಿಸಿ ಹಿಡ್ಕೊಂಡಿದೆಯೋ ಆ ಹಗ್ಗವನ್ನೇ ನಾವು ನಮ್ಮ ಬಿಡುಗಡೆಯ ಸೂತ್ರವಾಗಿ ಮಾಡ್ತಕ್ಕಂತಹ ಕಲೆ ನೋಡಿ ಸೂಕ್ಷ್ಮ ಯಾವುದು ನಮ್ಮನ್ನ ಇಲ್ಲಿಯ ತನಕ ಹಿಡ್ಕೊಂಡಿದೆಯೋ ಯಾವುದನ್ನ ನಾವು ಬಿಡ್ಲಿಕ್ಕೆ ಆಗ್ತಾ ಇಲ್ವೋ ನಮಗ್ ಗೊತ್ತಿಲ್ಲದಂತೆ ನಾವು ಯಾರ ಹಿಡಿತದಲ್ಲಿ ಇದ್ದುಕೊಂಡು ಜನ್ಮ ಜನ್ಮಾಂತರನ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀವೋ ಅದನ್ನೇ ಉಪಯೋಗಿಸಿಕೊಂಡು ಯಾವ ರೀತಿಯಲ್ಲಿ ಅಂದರೆ ಹಾವು ಕಚ್ಚಿದ್ರೆ ಮನುಷ್ಯ ಸತ್ತೋಗ್ತಾನೆ ಆದರೆ ಅದೇ ಹಾವಿನ ವಿಷವನ್ನು ತೆಗೆದು ಔಷಧ ರೂಪವಾಗಿ ಅದನ್ನು ಪರಿವರ್ತನೆ ಮಾಡಿದರೆ ಅದರಿಂದಲೇ ವಿಷದಿಂದ ಇನ್ನೇನು ಸಾಯ್ಲಿಕ್ಕೆ ಇರ್ತಕ್ಕಂತಹ ವ್ಯಕ್ತಿಯನ್ನು ಹೇಗೆ ಬದುಕಿಸಬಹುದು ಅದೇ ರೀತಿ ನಮ್ಮನ್ನಾಗಲೇ ಕಚ್ಚಿರ್ತಕ್ಕಂತಹ ಯಾವ ಒಂದು ಕರ್ಮ ಇದೆಯೋ ಆ ಕರ್ಮದಲ್ಲಿ ಇರ್ತಕ್ಕಂತಹ ಸಂಸ್ಕಾರ ರೂಪವಾಗಿರ್ತಕ್ಕಂತಹ ಯಾವ ಬಂಧನ ಅಂತಕ್ಕಂತಹ ಸಾವು ಆ ಸಾವಿನಿಂದ ನಾವು ಮುಕ್ತರಾಗಬೇಕಾದ್ರೆ ಯಾವ ರೀತಿಯಲ್ಲಿ ಈ ಕರ್ಮ ಅಂತಕ್ಕಂತಹ ವಿಷವನ್ನು ಪರಿವರ್ತನೆ ಕನ್ವರ್ಟ್ ಮಾಡಿದರೆ ಅದೇ ವಿಷ ನಮ್ಮನ್ನು ಕಾಪಾಡ್ತದೆಯೋ ರಕ್ಷಿಸ್ತದೆಯೋ ಸಂಸಾರದಿಂದ ಪಾರ್ ಮಾಡ್ತದೆಯೋ ಅಂತಹ ಒಂದು ಉಪಾಯ ಯಾವುದು ಉಂಟೋ ಅದೇ ಕರ್ಮದಲ್ಲಿರ್ತಕ್ಕಂತಹ ಕುಶ ಇದನ್ನ ಚೆನ್ನಾಗಿ ತಿಳ್ಕೊಳ್ಬೇಕು ಕರ್ಮದಲ್ಲಿ ಕುಶಲತೆ ಅಂತಕ್ಷಣ ದಕ್ಷತೆ ಅಂದ ತಕ್ಷಣ ಸಾಮಾನ್ಯವಾದಂತಹ ಅಕ್ಷರಶಃ ಒಂದು ಅರ್ಥ ಏನು ನಮ್ಗೆ ಉಂಟಾಗತ್ತೆ ಅಂದರೆ ಕರ್ಮವನ್ನು ಚೊಕ್ಕವಾಗಿ ಮಾಡೋದು ಟೈಮಿಗೆ ಸರಿಯಾಗಿ ಬರೋದು ಆಮೇಲೆ ಚೆನ್ನಾಗಿ ಅರ್ಥೈಸುವುದು ಅಥವಾ ಚೊಕ್ಕಟವಾಗಿ ಮಾಡ್ತಕ್ಕಂಥದ್ದು ಇಷ್ಟು ಜನಕ್ಕೆ ಊಟ ಹಾಕೋದು ಧೂಮ್ ಧಾಮ್ ಆಗಿ ಒಂದು ಕಾರ್ಯಕ್ರಮವನ್ನು ಮಾಡತಕ್ಕಂಥದ್ದು ಇದೆಲ್ಲ ಸರಿ ಆದರೆ ಇಲ್ಲಿ ಇರ್ತಕ್ಕಂಥದ್ದು ಒಳಗಿನ ಭಾವ ಯಾವ ಕರ್ಮ ಮಾಡ್ತಕ್ಕಂತಹ ಮನುಷ್ಯನಲ್ಲಿ ವ್ಯಕ್ತಿಯಲ್ಲಿ ಯಾವ ರೀತಿಯಲ್ಲಿ ಒಳಗಿನ ಭಾವವನ್ನು ಭಗವಂತನಿಗೆ ಅಭಿಮುಖವನ್ನಾಗಿ ಮಾಡ್ತಾ ಆ ಕರ್ಮವನ್ನ ಪೂಜೆಯ ರೀತಿಯಲ್ಲಿ ಮಾಡ್ತಾ ಆ ಕರ್ಮದಿಂದಲೇ ತನ್ನ ಬಂಧನವನ್ನ ಕಳ್ಕೊಳ್ಬೋದು ಪರಮಾತ್ಮನ ಮೂಲಕ ಅಂತಹ ಕರ್ಮ ಅಂತಹ ಕರ್ಮ ಮಾತ್ರ ಕುಶಲ ಕರ್ಮ ಇನ್ಯಾವ ಕರ್ಮವೂ ಕೂಡ ಕುಶಲ ಕರ್ಮ ಆಗಲಿಕ್ಕೆ ಸಾಧ್ಯವಿಲ್ಲ ಅಂತಹ ಕುಶಲ ಕರ್ಮವೇ ಯೋಗ ಅಂತ ಇಲ್ಲಿ ಭಗವಂತ ಬುದ್ಧಿಯೋಗದ ಅಥವಾ ಕರ್ಮಯೋಗದ ಲಕ್ಷಣವನ್ನು ಇಲ್ಲಿ ಹೇಳ್ತಾ ಐವತ್ತನೇ ಮಂತ್ರದಲ್ಲಿ ನಮಗೆ ವಿವರಿಸಿದ ನಂತರ ಆತ ಹೇಳಿದ ಐವತ್ತೊಂದನೆಯ ಮಂತ್ರದಲ್ಲಿ ಹೇಗೆ ಒಬ್ಬ ಮನುಷ್ಯ ತಪ್ಪಿಸಿಕೊಳ್ಳಲಾಗದಂತಹ ಜನ್ಮ ಜನ್ಮ ಮತ್ತು ಮರಣ ಆ ರೂಪವಾದಂತಹ ಸಂಸಾರ ಮತ್ತೆ ಕರ್ಮದಲ್ಲಿ ಇರತಕ್ಕಂತಹ ನಮ್ಮ ಕೈಕಟ್ಟು ಬಂಧನ ಇದೆರಡನ್ನೂ ಒಬ್ಬ ವ್ಯಕ್ತಿ ಹೇಗೆ ತಪ್ಪಿಸಿಕೊಳ್ಳಬಹುದು ಮತ್ತು ಕರ್ಮದಿಂದ ಹುಟ್ಟಿರ್ತಕ್ಕಂತಹ ಈ ಫಲವನ್ನು ಬಿಡುವುದರೊಂದಿಗೆ ಜ್ಞಾನಿಗಳು ಸಮಚಿತ್ತದಿಂದ ಸಮತ್ವ ಬುದ್ಧಿಯನ್ನು ಹೊಂದಿ ಅವರೇನ್ ಮಾಡ್ತಾರೆ ಅಂತ ಹೇಳಿದ್ರೆ ಅನಾಮಯವಾದಂತಹ ಅಂದರೆ ಯಾವ ಲೋಕಕ್ಕೆ ಹೋದರೆ ಪುನಃ ವಾಪಸ್ ಬರಬೇಕಾಗಿಲ್ಲವೋ ಎಲ್ಲಿಂದ ರಿಟರ್ನ್ ಟಿಕೆಟ್ ಇಲ್ವೋ ಅಂತಹ ಲೋಕಕ್ಕೆ ಅವರು ಹೋಗುವಂತಹ ಸಾಮರ್ಥ್ಯವನ್ನು ಗಳಿಸ್ತಾರೆ ಅಂತ ಇಲ್ಲಿ ಈ ಮಂತ್ರದಲ್ಲಿ ಸ್ಟೆಪ್ ಬೈ ಸ್ಟೆಪ್ ಒಂದೊಂದು ಹಂತವಾಗಿ ಹೇಳ್ಕೊಂಡು ಬಂದರು ಇಲ್ಲಿ ಏನು ಅಂದರೆ ಕರ್ಮಜಂ ಫಲಂತ್ಯತ್ವ ಕರ್ಮದಿಂದ ಹೊಟ್ಟಿರ್ತಕ್ಕಂತಹ ಫಲವನ್ನ ಬಿಡ್ತಕ್ಕಂಥದ್ದು ಒಂದನೇ ಹಂತವಾದರೆ ಜ್ಞಾನಿಗಳು ಎರಡನೆಯದಾಗಿ ಬುದ್ಧಿಯುಕ್ತ ಬುದ್ಧಿಯುಕ್ತ ಸಮತ್ವ ಬುದ್ಧಿಯನ್ನು ಹೊಂದಿರಬೇಕು ಸಮತ್ವ ಬುದ್ಧಿಯನ್ನು ಹೊಂದಕ್ಕಂಥದ್ದು ಎರಡನೇ ಹಂತವಾದರೆ ಮೂರನೆಯದಾಗಿ ಜನ್ಮ ಮತ್ತು ಕರ್ಮದ ಬಂಧನ ಅದರಿಂದ ವಿಮುಕ್ತರಾಗ್ತಕ್ಕಂಥದ್ದು ಅಂದರೆ ವಿದೇಹ ಮುಕ್ತಿಯನ್ನು ಹೊಂದಕ್ಕಂಥದ್ದು ಈ ವೇದಾಂತದಲ್ಲಿ ಸಾಮಾನ್ಯವಾಗಿ ಎರಡು ಮುಕ್ತಿಯನ್ನು ನಾವು ಹೇಳ್ತೇವೆ ಒಂದು ಏನು ಅಂದರೆ ಜೀವನ್ಮುಕ್ತಿ ಅಂತ ಇನ್ನೊಂದು ವಿದೇಹ ಮುಕ್ತಿ ಅಂತ ಜೀವನ್ ಮುಕ್ತಿ ಅಂದರೆ ಏನು ಅಂದರೆ ಬದುಕಿಲು ಬದುಕಿರುವ ಸಮಯದಲ್ಲಿಯೇ ಈ ಸಂಸಾರದಲ್ಲಿ ಇದ್ದಾಗಲೇ ಎಲ್ಲ ಕೆಲಸವನ್ನು ಆತ ತನ್ನ ಸ್ವಧರ್ಮಕ್ಕೆ ಅನುಸಾರವಾಗಿ ಮಾಡ್ತಾ ಇದ್ದರೂ ಕೂಡ ಅದರಿಂದ ಆತ ಕಟ್ಟಿಬಿಡುವುದಿಲ್ಲ ಅಂತಹ ಅವನ ಮಾನಸಿಕ ಸ್ಥಿತಿಯತ್ತು ಅಂತಹ ಮನಸ್ಸು ಅಂತಹ ಒಂದು ಡಿಟ್ಯಾಚ್ಮೆಂಟ್ ಅಸಕ್ತತೆ ಅವನಿಗೆ ಇರ್ತದೆ ಅಂತಹ ಜ್ಞಾನಿ ಅವನ ಆಸ್ತಿಗೆ ಜೀವನ್ ಮುಕ್ತಿ ಅಂತ ಹೇಳ್ತಾರೆ ಜೀವನ್ ಅಂದರೆ ಜೀವಂತವಿರುವಾಗಲೇ ಮುಕ್ತ ಬಿಡುಗಡೆಯನ್ನು ಹೊಂದಿರತಕ್ಕಂಥವನು ಇಂಥವನು ಕೂಡ ಪ್ರಾರಬ್ಧವನ್ನು ಅನುಭವಿಸಲೇಬೇಕು ಅವನು ಇಲ್ಲಿಯ ತನಕ ಯಾವ ಒಂದು ಕರ್ಮವನ್ನು ಮಾಡಿಕೊಂಡು ಬಂದಿದ್ನೋ ಅವನ ಹಿಂದಿನ ಕರ್ಮಗಳ ಎಲ್ಲ ಸಂಚಿತ ಹಾಗೂ ಆಗಾಮಿ ಕರ್ಮಗಳನ್ನ ಅವನು ಸುಟ್ಟು ಭಸ್ಮ ಮಾಡಿದ್ರೂ ಕೂಡ ಈಗಾಗಲೇ ಯಾವುದೋ ಒಂದು ಕರ್ಮದಲ್ಲಿ ಅವನಿಗೆ ಕಣ್ಣು ಕುರುಡ ಆಗುವಂತಹ ಸ್ಥಿತಿ ಬಂತು ಅಂತ ಇಟ್ಕೊಳ್ಳೋಣ ಆಗ ಜ್ಞಾನ ಬಂದಿದ್ರೂ ಕೂಡ ಆ ಜ್ಞಾನದಿಂದ ಅವನ ಕಣ್ಣಿನ ಚೆನ್ನಾಗಲ್ಲ ಅವನು ಕುಂಟನಾದ ಅಂತ ಇಟ್ಕೊಡಿ ಕಾಲೇನ್ ವಾಪಸ್ ಬರೋಲ್ಲ ಈ ಯಾವುದೋ ಒಂದು ಪುರಾಣದಲ್ಲಿ ಒಬ್ಬ ಋಷಿ ಅದನ್ನ ರಾಮಕೃಷ್ಣ ವಚನ ವೇದದಲ್ಲಿ ಒಂದು ಕಡೆ ಬರುತ್ತೆ ಆ ಋಷಿ ಸಮಾಧಿ ಸ್ಥಿತಿಗೆ ಹೋಗಿ ನಿರ್ವಿಕಲ್ಪ ಸಮಾಧಿಯನ್ನು ಮುಟ್ಟಿದ ಮೇಲೆ ಎಷ್ಟು ಘೋರವಾಗಿ ಆದ ತಪಸ್ಸನ್ನು ಮಾಡಿದ್ದ ಅಂದರೆ ಮೈಮೆಯೆಲ್ಲ ಬಳ್ಕೊಂಡಿತ್ತು ಅವನಿಗೆ ಜನರೆಲ್ಲ ಕೀಟ್ಲೆ ಕೊಡ್ತಾ ಇದ್ದರು ಕೀಟಲೆ ಕೀಟ್ಲೆ ಕೊಟ್ಟು ಕೊಟ್ಟು ಕೊಟ್ಟು ಅವನಿಗೆ ಕಲ್ಲು ಹೊಡೆದು ಹೊಡೆದು ಹೀಗೆ ಮಾಡಿ ಅವನವನ ಕಣ್ಣನ್ನೇ ತೆಗೆದುಬಿಟ್ಟು ಆದರೆ ಆತ ಅತ್ಯಂತ ನಿರ್ವಿಕ ನಿರ್ವಿಕಾರವಾಗಿ ನಗತ ನಗತ ಅವ್ರ ಜೊತೆಗೆ ಆಟವೋ ಎಂಬಂತೆ ಆಟವಾಡ್ತಾ ಇದ್ದ ಅವನಿಗೆ ಅದರ ಮೇಲೆ ಪರಿವೇ ಇಲ್ಲ ನನ್ನ ಕಣ್ಣು ಅಂತಕ್ಕಂತಹ ಅಭಿಮಾನ ಇದ್ರೆ ತಾನೇನಿಗೆ ಆ ನನ್ನ ಕಣ್ಣು ಅಂತಕ್ಕಂಥ ಅಭಿಮಾನ ಅವನಿಗೆ ಹೊರಟೋಗಿತ್ತು ಮುಕ್ತನಾಗಿದ್ದ ಆತ ಆದರೆ ಅವನಿಗೆ ಈ ಕಣ್ಣು ಹೋಗುವಂತಹ ಪ್ರಸಂಗ ಯಾವ ಇತ್ತೋ ಅವನ ಕರ್ಮದಲ್ಲಿ ಅದಾಗಲೇ ಬಂದಿತ್ತು ಆದರೆ ಅಂಥವರಿಗೆ ಆ ಜೀವನ್ಮುಕ್ತರಿಗೆ ಅದರಿಂದ ಹೆಚ್ಚು ಏನು ಬಾಧಕ ಆಗೋದಿಲ್ಲ ಯಾಕೆ ಅಂದರೆ ಯಾವಾಗ ನಮ್ಮ ಶರೀರದ ಮೇಲೆ ನಮಗೆ ಅಭಿಮಾನ ಇರುತ್ತೋ ಗಟ್ಟಿಯಾಗಿ ನಾವು ಅದನ್ನು ಅಂಟ್ಕೊಂಡಿರ್ತೀವ್ಯೋ ಆಗಲೇ ನಮಗೆ ಈ ನೋವು ಮತ್ತು ಇದು ನನ್ನದು ನನ್ ನನ್ನ ಶರೀರಕ್ಕೆ ಹಾನಿಯಾಯಿತು ನನಗೆ ಹಾನಿಯಾಯಿತು ನಾನು ಇದರಿಂದ ಸತ್ತೋದೆ ನಾನು ಇದರಿಂದ ನಷ್ಟಗೊಂಡೆ ಅನ್ನುವಂತಹ ಬುದ್ಧಿ ಬರುತ್ತೆ ಆ ಬುದ್ಧಿಯಿಂದ ದುಃಖ ಶೋಕ ಉಂಟಾಗುತ್ತೆ ಆದರೆ ಈ ಜೀವನ್ಮುಕ್ತರಿಗೆ ಜ್ಞಾನ ಬಂದು ಅವರಲ್ಲಿರ್ತಕ್ಕಂತಹ ಈ ಒಂದು ಅಭಿಮಾನ ಅಂತಕ್ಕಂಥದ್ದು ಸಂಪೂರ್ಣವಾಗಿ ನಾಶವಾಗಿರುವಂತಹ ಒಂದು ಸಂದರ್ಭದಲ್ಲಿ ಅವರು ತಮ್ಮ ಶರೀರವನ್ನೇ ಮೂರನೆಯ ವ್ಯಕ್ತಿಯಾಗಿ ನೋಡ್ತಾ ಇರ್ತಾರೆ ಮೂರನೆಯ ವ್ಯಕ್ತಿಯಾಗಿ ನೋಡ್ತಾ ಇರ್ತಾರೆ ಇದನ್ನು ಥರ್ಡ್ ಡೈಮೆನ್ಷನ್ ಅನ್ಬೋದೋ ಅಥವಾ ಫೋರ್ತ್ ಡೈಮೆನ್ಷನ್ ಅನ್ಬೋದೋ ಅಥವಾ ಡೈಮೆನ್ಷನ್ಲೆಸ್ ಅಂತೂ ಹೇಳ್ಬೋದು ಅವರಿಗೆ ಅನ್ನಿಸ್ತಾ ಇರುತ್ತೆ ಇದೊಂದು ಶರೀರ ಅಷ್ಟೆ ಇದು ನನ್ನ ಶರೀರ ಅಂತಲ್ಲ ಇದೊಂದು ಶರೀರ ಇದೊಂದು ಶರೀರ ಅಂಟಿಕೊಂಡಿದೆ ಬಂದಿದೆ ಹೀಗೆ ಆ ಒಂದು ರೀತಿಯಲ್ಲಿ ಅವರದನ್ನು ತೆಗೆದುಕೊಳ್ತಾರೆ ಆ ಸ್ಪಿರಿಟ್ನಲ್ಲಿ ತೆಗೆದುಕೊಳ್ತಾರೆ ಲೀಲೆ ಎಲ್ಲ ಭಗವಂತನ ಲೀಲೆ ಅನ್ನುವಂತಹ ಒಂದು ಆಯಾಮದಲ್ಲಿ ನೋಡ್ತಾ ಇರ್ತಾರೆ ಹೀಗಾಗಿ ಆ ಪ್ರಾರಬ್ಧದಿಂದ ಅವರು ಬದ್ಧರಾದರೂ ಕೂಡ ಅದರಿಂದ ದುಃಖಕ್ಕೆ ಒಳಗಾದರೂ ಕೂಡ ಅವರು ಅದರಿಂದ ಹೆಚ್ಚು ವಿಚಲಿತರಾಗುವುದಿಲ್ಲ ಅವರ ಬುದ್ಧಿ ಅಂತಕ್ಕಂಥದ್ದು ಸ್ಥಿತವಾಗಿರುತ್ತೆ ಅವರ ಪ್ರಜ್ಞೆ ಅಂತಕ್ಕಂಥದ್ದು ಸ್ಥಿತವಾಗಿರುತ್ತೆ ಆದ್ದರಿಂದ ಇಲ್ಲಿ ಐವತ್ತ ಎರಡನೆಯ ಮಂತ್ರದಲ್ಲಿ ಭಗವಂತ ಹೇಳ್ತಾ ಇದ್ದಾನೆ ಯದಾ ತೇ ಮೋಹಕಲೀನಂ ವ್ಯತಿತರಿಷ್ಯತಿ ತದಾ ಗಂತಾಸಿ ನಿರ್ವೇದಂ ಶ್ರೋತವ್ಯಸತಸ್ಯ ಈ ಮಂತ್ರದಲ್ಲಿ ಈಗ ಹೇಳ್ತಾ ಇದ್ದಾನೆ ಸಾಧಕನಾದವನು ವೈರಾಗ್ಯವನ್ನು ಹೇಗೆ ಬೆಳೆಸಿಕೊಳ್ಬೇಕು ನಿರ್ವೇದ ಅನ್ನುವಂತಹ ಶಬ್ದಕ್ಕೆ ಅರ್ಥ ವೈರಾಗ್ಯ ಅಂತ ಅರ್ಥ ವೈರಾಗ್ಯ ಇದು ಮುಂಡಕೋಪನಿಷತ್ನಲ್ಲಿ ಬರ್ತಕ್ಕಂತಹ ಒಂದಾನೊಂದು ಮಂತ್ರದ ತಾತ್ಪರ್ಯವಾಗಿರ್ತಕ್ಕಂತಹ ಈ ಭಗವದ್ಗೀತೆ ಈ ಮಂತ್ರ ಅಲ್ಲೂ ಕೂಡ ಆ ಮುಂಡಕೋಪನಿಷತ್ನಲ್ಲೂ ಕೂಡ ಇದೇ ರೀತಿಯಲ್ಲಿ ಬರುತ್ತೆ ಏನಪ್ಪಾ ಅಂತ ಹೇಳಿದ್ರೆ ಯಾವುದು ಯಾವುದು ಮಾಡಲ್ಪಟ್ಟಿದ್ದೋ ಅಂದರೆ ಯಾವುದಕ್ಕೆ ಯಾವುದಕ್ಕೆ ಹುಟ್ಟು ಇದೆಯೋ ಅದೆಲ್ಲವೂ ಕೂಡ ನಾಶ ಅನ್ನೋದು ಇದ್ದೇ ಇದೆ ಅದು ಆದರೆ ಯಾವುದಕ್ಕೆ ಹುಟ್ಟೇ ಇಲ್ಲವೋ ಅದಕ್ಕೆ ನಾಶ ಕೂಡ ಇಲ್ಲ ಈಗ ನಾವು ಆಲೋಚನೆ ಮಾಡಿ ನೋಡಿದರೆ ಎಲ್ಲ ಕರ್ಮದಿಂದ ಹುಟ್ಟತಕ್ಕಂತಹ ಯಾವುದ್ಯಾವುದಿದೆಯೋ ನಮ್ಮ ಸುಖ ಸಾಧನಗಳು ಅದನ್ನೇ ಇಲ್ಲಿ ಶ್ರುತಸ್ಯಚ ಅನ್ನುವಂತಹ ಶಬ್ದದಿಂದ ಭಗವಂತ ಹೇಳಿದ ಶ್ತ ಅಂತ ಹೇಳಿದ್ರೆ ನಾವು ನಮ್ಮ ಜೀವನದಲ್ಲಿ ಇಲ್ಲಿಯ ತನಕ ಅನುಭವಿಸಿಕೊಂಡು ಬಂದಂತಹ ಯಾವ ಸುಖ ಸಾಮಗ್ರಿಗಳು ಇದೆಯೋ ಇಂದ್ರಿಯ ಸುಖ ಇದೆಯೋ ಅವೆಲ್ಲವೂ ಕೂಡ ಮಾನಸಿಕ ಸುಖ ಇದೆಯೋ ಅವೆಲ್ಲವೂ ಕೂಡ ಶ್ರುತ ಅನ್ನುವಂತಹ ಶಬ್ದದಿಂದ ಭಗವಂತ ಇಲ್ಲಿ ಹಾಕಿದ ಅವೆಲ್ಲವಕ್ಕೂ ಕೂಡ ನಾಶ ಇದೆ ಹುಟ್ಟು ಇದೆ ಮತ್ತು ಅದರಲ್ಲಿ ಆಸಕ್ತನಾದರೆ ಅದು ವ್ಯಕ್ತಿಯ ಬುದ್ಧಿಯನ್ನ ಮೋಹಗೊಳಿಸಿಬಿಡ್ತದೆ ಇಲ್ಲಿ ಇನ್ನೊಂದು ಶಬ್ದವನ್ನು ಒಪ್ಪಿಸಿದ ಮೋಹಕಲೀಲಂಥ ಈ ಬುದ್ಧಿ ಅಂತಕ್ಕಂಥದ್ದನ್ನು ನಾವು ಒಂದು ಕೊಳಕ್ಕೆ ಹೋಲಿಸಿದರೆ ಆ ಕೊಳದಲ್ಲಿ ಮೋಹ ರೂಪದ ಪಾಚಿ ಅದು ಇದ್ರೆ ನಮಗೆ ಆ ಕೊಳದಲ್ಲಿ ಇರ್ತಕ್ಕಂತಹ ನೀರು ಯಾವ ರೀತಿಯಲ್ಲಿದೆ ಅನ್ನೋದೇ ಗೊತ್ತಾಗೋದಿಲ್ಲ ಹೀಗೆ ಮಾಡಬೇಕಾದ್ರೆ ಮೊಟ್ಟ ನಮ್ಮ ಕರ್ತವ್ಯ ಏನು ಅಂದರೆ ನೀರು ಕುಡಿಬೇಕಾದ್ರೆ ಆ ಪಾಚಿಯನ್ನು ಸರ್ಸ್ಬೇಕಾಗತ್ತೆ ಹೀಗೆ ಪಾಚಿಯನ್ನು ಕ್ಲಿಯರ್ ಮಾಡಬೇಕಾಗತ್ತೆ ಹಾಗೆ ಮಾಡುವಂತಹ ಕೆಲಸ ಇಲ್ಲಿ ನಾವು ಹೇಗೆ ಅಂದರೆ ಆ ಪಾಚಿ ಯಾವ ರೂಪದ್ದು ಅಂದರೆ ಯಾವಾಗಲೂ ಕೂಡ ಬಯಕೆಯ ರೂಪದ್ದಾಗಿರುತ್ತೆ ಈ ಪಾಚಿ ಅಂತಕ್ಕಂಥ ಬುದ್ಧಿಯಲ್ಲಿ ಬುದ್ಧಿ ಅಂತಕ್ಕಂತಹ ಕೊಳದಲ್ಲಿ ಗಟ್ಟಿಯಾಗಿ ನಿಂತ್ಕೊಂಡಿರ್ತಕ್ಕಂತಹ ತೇಲ್ತಕ್ಕಂತಹ ಪಾಚಿ ಯಾವ ಆ ಬುದ್ಧಿಯನ್ನು ಸರಿಯಾಗಿ ನೋಡಲಿಕೆ ಬಿಡುವುದಿಲ್ವೋ ಯಾವ ಆ ಬುದ್ಧಿಯಲ್ಲಿ ಇರ್ತಕ್ಕಂತಹ ಪರಮಾತ್ಮ ದರ್ಶನ ಮಾಡಲಿಕ್ಕೆ ಬಿಡುವುದಿಲ್ವೋ ಯಾವ ಆ ಬುದ್ಧಿಯನ್ನು ಸರಿಯಾಗಿ ಉಪಯೋಗಿಸ್ಲಿಕ್ಕೆ ಆಗುವುದಿಲ್ವೋ ಅಂತಹ ಮೋಹಗೊಂಡಂತಹ ಬುದ್ಧಿಗೆ ಕಾರಣ ಯಾವುದು ಅಂದ್ರೆ ಶ್ರೋತವ್ಯ ಮತ್ತು ಶ್ರುತ ಏನಿದು ಶ್ರುತ ಅಂದರೆ ನಾನು ಆಗಲೇ ಹೇಳಿದಂತೆ ನಾವು ಇಲ್ಲಿಯವರೆಗೆ ಅನುಭವಿಸ್ತಕ್ಕಂತಹ ಯಾವ ಯಾವ ಸುಖಗಳಿದೆಯೋ ಆ ಮತ್ತು ಸುಖದ ಸಾಧನಗಳಿದೆಯೋ ಅದನ್ನೇ ಕುರಿತು ಚಿಂತಿಸುವುದು ಅದಕ್ಕೋಸ್ಕರ ಹಾತೊರೆಯುವುದು ರಾಗರೂಪ ಎಷ್ಟು ಚೆನ್ನಾಗಿತ್ತು ಅವತ್ತು ಪುನಃ ಅದೇ ಸ್ಥಿತಿ ನಮಗೆ ಎಷ್ಟು ಚೆನ್ನಾಗಿರ್ತಿತ್ತು ಅನ್ನೋದರಲ್ಲೇ ಆ ಬುದ್ಧಿ ಮೆಲುಕು ಹಾಕ್ತಾ ಹಾಕ್ತಾ ಹಾಕ್ತಾ ಏನಾಗುತ್ತೆ ಅಂದರೆ ನೈಯ ಸ್ಥಿತಿಯನ್ನು ಅದು ಆಲೋಚನೆ ಮಾಡುವುದು ಕಳ್ಕೊಂಬಿಡುತ್ತೆ ಈ ಬುದ್ಧಿಗೆ ಥಿಂಕಿಂಗ್ ಪವರ್ ಅಂತಕ್ಕಂಥದ್ದು ಭಗವಂತ ಕೊಟ್ಟಿದ್ದಾನೆ ಅತ್ಯಂತ ಶಾರ್ಪ್ ಆಗಿರುತ್ತೆ ಬುದ್ಧಿ ಸಾಮಾನ್ಯ ನಿಜವಾದ ಬುದ್ಧಿ ನಾವು ಇದುವರೆಗೂ ಉಪಯೋಗಿಸಿ ನೋಡೇ ಇಲ್ಲ ಯಾರಿಗೂ ಗೊತ್ತಿಲ್ಲ ಬುದ್ಧಿಯ ಒಂದು ನೈಜ ಶಕ್ತಿ ಏನು ಅಂತ ಒಮ್ಮೆ ಅದು ಕಟ್ ಆಫ್ ಅಂದ್ರೆ ಬುದ್ಧಿ ಅಲ್ಲಿಗೆ ಮುಗೀತು ಅಂತ ಆದರೆ ಅಂತಹ ಶಕ್ತಿಯನ್ನ ಹೆಚ್ಚು ಜನರಲ್ಲಿ ಅದು ಶಕ್ತಿಹೀನವಾಗಿ ಇದೆ ಯಾಕೆ ಅದು ಅಷ್ಟು ಶಕ್ತಿಹೀನವಾಗಿದೆ ಅಷ್ಟು ಶಕ್ತಿಯುತವಾದಂತಹ ವ್ಯಕ್ತಿ ಈ ಬುದ್ಧಿ ಅಂದರೆ ಅದರ ಶಕ್ತಿಹೀನತೆಗೆ ದೌರ್ಬಲ್ಯಕ್ಕೆ ಕಾರಣ ಏನು ಅಂದರೆ ಈ ಬಯಕೆ ಈ ಬಯಕೆಯ ಸಾಧನಗಳಿಗೆ ಅಂಟಿಕೊಂಡಿರತಕ್ಕಂಥದ್ದು ಇದು ಶ್ರುತ ಅಂತ ಅರ್ಥ ಶ್ರೋತವ್ಯ ಅಂದರೆ ಏನು ಅಂದರೆ ಶಾಸ್ತ್ರದಲ್ಲಿ ಮತ್ತು ವೇದದಲ್ಲಿ ನಮಗೆ ಅನೇಕ ರೀತಿಯಾದಂತಹ ಒಂದು ಕಲ್ಪನೆಗಳನ್ನ ಅಲ್ಲಿ ಕೊಡಲಾಗುತ್ತೆ ನೀನು ಈ ರೀತಿಯ ಕರ್ಮವನ್ನ ಈ ರೀತಿಯ ಹೋಮವನ್ನು ಈ ರೀತಿಯ ಯಜ್ಞವನ್ನು ಮಾಡಿದರೆ ನಿನಗೆ ಈ ರೀತಿಯ ಲೋಕ ಸಿಗುತ್ತೆ ನಿನಗೆ ಈ ರೀತಿಯ ಫಲ ಸಿಗುತ್ತೆ ಅಂತಕ್ಕಂಥದ್ದು ಮುಂದೆ ಬರಲಿಕ್ಕೆ ಇರ್ತಕ್ಕಂತಹ ವಿಷಯದ ಮೇಲೆ ಆಸಕ್ತಿ ಆಹಾ ಆ ಸ್ವರ್ಗ ಅಂದರೆ ಹೇಗಿರುತ್ತಪ್ಪ ಎಷ್ಟು ಚೆನ್ನಾಗಿರುತ್ತಪ್ಪ ಬರೀ ಅದರಲ್ಲೇ ಒಂದು ಬುದ್ಧಿ ಓಡ್ತಾ ಇರುತ್ತೆ ಬರೀ ಕಾಲ್ಪನಿಕ ವಿಕಲ್ಪ ಅಂತ ಹೇಳ್ತಾರೆ ಅದಕ್ಕೆ ವಿಕಲ್ಪಕ್ಕೂ ಸಂಕಲ್ಪಕ್ಕೂ ಏನು ವ್ಯತ್ಯಾಸ ಅಂದರೆ ವಿಕಲ್ಪ ಅಂದರೆ ಕೇವಲ ಶಬ್ದದ ಮೇಲೆ ಮನಸ್ಸು ಯಾವ ರೀತಿಯಲ್ಲಿ ಬೇರೆ ಬೇರೆ ಕಲ್ಪನೆಗಳನ್ನು ಮಾಡ್ಕೊಂಡು ಹೋಗುತ್ತೋ ಅದು ವಿಕಲ್ಪ ಉದಾಹರಣೆಗೆ ನಾನು ಒಬ್ಬ ವ್ಯಕ್ತಿಯನ್ನು ನೋಡಿದ ಯಾರೋ ಒಬ್ರು ಬಂದು ಹೇಳ್ತಾರೆ ಸ್ವಾಮಿ ನಿಮಗೆ ಅವ್ರಿಗೆ ಗೊತ್ತಿಲ್ವಾ ಅಂತ ಅವರ ಎಲ್ಲಿ ಸಿಗ್ತಾರೆ ಅದೇ ಈ ಜಾಗದಲ್ಲಿ ಸಿಗ್ತಾರೆ ಅಂತ ಹೌದಾ ಹೇಗಿರ್ತಾರೆ ನೋಡೋಕ್ಕೆ ಅವರು ತಮ್ಮ ವಿವರಣೆಯನ್ನು ಶುರು ಮಾಡ್ತಾರೆ ಡಿಸ್ಕ್ರಿಪ್ಷನ್ ಅವರ ವಿವರಣೆಯ ಮೇಲೆ ನನ್ನ ಮನಸ್ಸು ತನ್ನ ಕುಂಚದಿಂದ ಚಿತ್ರ ಬರಲಿಕ್ಕೆ ಶುರು ಮಾಡುತ್ತೆ ಕೇವಲ ವಿವರಣೆಯ ಮೇಲೆ ಶಬ್ದದ ಮೇಲೆ ಆ ಶಬ್ದದ ಮೇಲೆ ಯಾವ ಕುಂಚದಿಂದ ಈ ಮನಸ್ಸು ಅಂತಕ್ಕಂತಹ ಕ್ಯಾನ್ವಸ್ ನಲ್ಲಿ ಬರೆಯುತ್ತಲ್ಲ ಅದೇ ವಿಕಲ್ಪ ಅಂತ ಅದೊಂದು ವಿಕಲ್ಪ ಅಂತ ಆಮೇಲೆ ಅವನು ವಿವರಣೆಯನ್ನ ತೆಗೆದುಕೊಂಡು ಹೋಗಿ ನೋಡಿದ್ರೆ ಆ ವಿವರಣೆಗೂ ಆ ವ್ಯಕ್ತಿಗೂ ಯಾವ ಸಂಬಂಧವೇ ಇರುತ್ತೆ ಇದನ್ ವಿಕಲ್ಪ ಅಂತ ಹೆಸರು ಸಂಕಲ್ಪ ಅಂದರೆ ನಮಗೆ ಏನೋ ಒಂದು ಆಸೆ ಇರುತ್ತೆ ಆ ಆಸೆಯನ್ನು ತೀರಿಸ್ಕೊಳ್ಬೇಕು ಅಂತ ನಾವು ಏನನ್ನ ದೃಢವಾಗಿ ಒಂದು ಮಾಡಲೇಬೇಕು ಅನ್ನುವಂತಹ ಒಂದು ಛಲದಿಂದ ಮನಸ್ಸಿಗೆ ಹೇಳ್ತೇವೆ ಮಾಡಬೇಕು ಅಂತ ಅದೇ ಸಂಕಲ್ಪ ಅಂತ ಅದನ್ನೇ ನಾವು ಪೂಜೆಯ ಆರಂಭದಲ್ಲಿ ಯಾವುದೇ ಪೂಜೆ ಮಾಡಬೇಕಂತ ಸಂಕಲ್ಪ ಮಾಡಬೇಕು ಸಂಕಲ್ಪ ಮಾಡದೆ ಹೋಗಿ ಹೋದಂತಹ ವ್ಯರ್ಥ ನಿರರ್ಥಕ ಸಂಕಲ್ಪ ಇಲ್ಲದೇ ಇರತಕ್ಕಂಥ ಪೂಜೆಗಳು ನಿರರ್ಥಕ ಯಾಕೆ ಅಂದ್ರೆ ಮನುಷ್ಯನಿಗೆ ತಾನು ಮಾಡಲೇಬೇಕು ಅನ್ನುವಂತಹ ಆಸಕ್ತಿ ಇಲ್ಲದೆ ಆ ಕರ್ಮವನ್ನ ಮಾಡಿದರೆ ಆ ಕರ್ಮ ನಿಷ್ಪದವೇ ಸರಿ ಯಾಕೆ ಆ ಕರ್ಮದಲ್ಲಿ ಆಸಕ್ತಿ ಬರುವುದಿಲ್ಲ ಕರ್ಮದಲ್ಲಿ ಆಸಕ್ತಿ ಬರದೆ ಹೋದ್ರೆ ಅದು ಸಿದ್ಧಿ ಸಿದ್ಧಿಗೆ ಸಾಧನವಾಗಿರ್ತಕ್ಕಂತಹ ಯಾವ ಒಂದು ಮೀನ್ಸ್ ಇದೆಯೋ ಕರ್ಮ ಅದನ್ನು ಅಚ್ಚುಕಟ್ಟಾಗಿ ಶಿಸ್ತುಬದ್ಧವಾಗಿ ಮಾಡಬೇಕಾದ್ರೆ ಅದರಲ್ಲಿ ಆಸಕ್ತಿ ಮೂಡಬೇಕು ಆಸಕ್ತಿ ಮೂಡಬೇಕಾದ್ರೆ ನನಗದು ಬೇಕು ಅಂತ ಮನಸ್ಸಿನಲ್ಲಿ ಮೊದಲನೆಯದಾಗಿ ನಿರ್ಧರಿಸಬೇಕು ಅಂತಹ ನಿರ್ಧರಿಸುವಿಕೆಯ ಕ್ರಿಯೆಗೆ ಸಂಕಲ್ಪ ಅಂತ ಹೆಸರು ನಾನು ಇಂತಹ ಭಾರತ ವರ್ಷದಲ್ಲಿ ಇಂತಹ ಸಂವತ್ಸರದಲ್ಲಿ ಇಷ್ಟನೇ ತಿಥಿಯಲ್ಲಿ ಇಷ್ಟನೇ ವಾರದಲ್ಲಿ ಇಂತಹ ನಕ್ಷತ್ರದಲ್ಲಿ ಇಂತಹ ರಾಶಿಯಲ್ಲಿ ಇಂತಹ ಹೆಸರಿನವನಾದಂತಹ ನಾನು ಇಂತಹ ಪ್ರದೇಶದಲ್ಲಿ ಇದ್ದಂತಹ ನಾನು ಇಂತಹ ಕಾರ್ಯಕ್ಕೋಸ್ಕರ ಆ ಕಾರ್ಯದ ಸಿದ್ಧಿಗೋಸ್ಕರ ಈ ಪೂಜೆಯನ್ನು ಮಾಡ್ತಾ ಇದ್ದೇನೆ ಅನ್ನುವಂತಹ ಸಂಕಲ್ಪ ಇದು ನಮ್ಮ ಎಲ್ಲೋ ಬೀದಿ ಸುತ್ತಾ ಇರ್ತಲ್ಲ ಮನಸು ಅದನ್ನು ನಿಲ್ಲಿಸುತ್ತೆ ಏಯ್ ಇಲ್ಲಿಗ ಕೂತ್ಕೊಂಡಿದ್ಯಲ್ಲ ನೀನು ಯಾರು ಎಲ್ಲಿ ಕೂತ್ಕೊಂಡಿದ್ಯಾ ಆ ನಾನು ಇಂತಹ ಇದರಲ್ಲಿ ಇಂತಹ ಸಂವತ್ಸರಲ್ಲಿ ಇಂತಹ ಇದರಲ್ಲಿ ಇಂತಹ ಜಾಗದಲ್ಲಿ ಈಗ ಕೂತ್ಕೊಂಡಿದ್ದೇನೆ ಅದೇನು ಅಂದ್ರೆ ಪ್ರೆಸೆನ್ಸ್ ಆಫ್ ಮೈಂಡ್ ಅನ್ನ ಕೊಡಲಿಕ್ಕೆ ಈ ಒಂದು ಟಾನಿಕ್ ಅನ್ನ ಇಟ್ಟಿದ್ದಾರೆ ನಮ್ಮ ಶಾಸ್ತ್ರಜ್ಞರು ಎಷ್ಟೋ ಜನಕ್ಕೆ ನಾವು ಎಲ್ಲಿ ಕೂತ್ಕೊಂಡಿದ್ದೇವೆ ಅನ್ನೋ ಪರಿವೇ ಇರಲ್ಲ ಕೂತ್ಕೊಂಡಿರ್ತಾರಷ್ಟೆ ಮನಸ್ಸು ಮಾತ್ರ ಎಲ್ಲೋ ಬೇರೆ ಕಡೆ ಇರುತ್ತೆ ಹೀಗಿದ್ರೆ ಆ ಕೂತ್ಕೊಂಡಿರೋ ಕೂತ್ಕೊಂಡು ಮಾಡತಕ್ಕಂತಹ ಕರ್ಮ ಫಲಕಾರಿಯಾಗುವುದಿಲ್ಲ ಮನಸ್ಸೆಲ್ಲಿರ್ತದೋ ಅಲ್ಲಿ ಏನೇನು ಅದು ಮಂಡಿಗೆ ತಿಂತ ಇರ್ತದೋ ಅದರಲ್ಲೇ ಇವನ ಸಂಪೂರ್ಣವಾದಂತಹ ಶಕ್ತಿ ವ್ಯಯವಾಗುವುದರಿಂದ ಇಲ್ಲಿ ಮಾಡ್ತಕ್ಕಂತಹ ಒಂದು ಕರ್ಮ ಅಂತಕ್ಕಂಥದ್ದು ಯಾಂತ್ರಿಕವಾಗಿರುತ್ತೆ ಮೆಕ್ಯಾನಿಕಲ್ ಈ ಯಾಂತ್ರಿಕವಾಗಿ ಮಾಡ್ತಕ್ಕಂತಹ ಕರ್ಮದಲ್ಲಿ ಹೆಚ್ಚು ಉಪಯೋಗ ಇಲ್ಲ ಎಕ್ಸಸೈಸ್ ಆಗುತ್ತೆ ಎಕ್ಸಸೈಸ್ ಮಾಡ್ಬೋದು ಚೆನ್ನಾಗಿ ನಿಮಗೆಲ್ಲ ಆರೋಗ್ಯ ಚೆನ್ನಾಗಿರುತ್ತೆ ಆದರೆ ಹೆಚ್ಚಾಗಿ ಈ ಒಳಗಡೆ ಅಂತಕ್ಕಂತಹ ಒಂದು ವ್ಯಕ್ತಿತ್ವ ಅಂತಕ್ಕಂಥದ್ದು ಅದು ವಿಕಸನಗೊಳ್ಳುವುದಿಲ್ಲ ವ್ಯಕ್ತಿತ್ವ ವಿಕಸನಗೊಳ್ಳಬೇಕಾದ್ರೆ ಸಂಕಲ್ಪದ ಜೊತೆಗೆ ಪ್ರೆಸೆನ್ಸ್ ಆಫ್ ಮೈಂಡ್ ಅಂತ ನಾವೇನು ಹೇಳ್ತವ್ಯೋ ಅದರ ಜೊತೆಗೆ ಕರ್ಮವನ್ನು ಮಾಡಬೇಕು ಈ ಸಂಕಲ್ಪ ವಿಕಲ್ಪ ಅಂತಕ್ಕಂಥದ್ದು ಈ ಶ್ರೋತವ್ಯ ಈ ವ್ಯಕ್ತಿ ಯಾರೋ ಹೇಳ್ಬಿಟ್ರು ಜ್ಯೋತಿಷಿಗಳು ನೋಡಿ ಇಂಥ ಹೋಮ ಮಾಡಿಸಿ ನಿಮಗಿಂಥ ಫಲ ಸಿಗತ್ತೆ ಅಂತ ಆಗ ಇನ್ನೂ ಆ ಕರ್ಮವನ್ನೇ ಮಾಡಿಲ್ಲ ಆದರೂ ಒಂದು ತಲೆಯಲ್ಲಿ ಆಹಾ ಜ್ಯೋತಿಷಿಗಳು ಹೀಗೆ ಹೇಳ್ಬಿಟ್ರು ನಾನು ಇಂಥ ಹೋಮ ಮಾಡಿಸ್ಬೇಕಂತೆ ಇಂಥ ಹೋಮ ಆದಮೇಲೆ ನನಗೆ ಇಂಥ ಫಲ ಬರುತ್ತಂತೆ ಅವನ ಮನಸ್ಸು ಆಗಲೇ ಮಂಡಿಗೆ ತಿಂತ ಇದೆ ಇದಕ್ಕೆ ಶ್ರೋತವ್ಯ ಅಂತ ಹೆಸರು ಈ ಎರಡೂ ಇದ್ದರೆ ಬುದ್ಧಿಯಲ್ಲಿ ಈಗ ಯಾವ ಕಾರ್ಯವನ್ನು ಮಾಡಬೇಕೋ ಈವ ಈಗ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳಬೇಕೋ ಅಂತಹ ಶಕ್ತಿ ಅದಕ್ಕೆ ದುಪ್ತವಾಗಿ ಹೊರಟೋಗುತ್ತೆ ಆ ಬುದ್ಧಿಗೆ ಹೊರಟೋಗುತ್ತೆ ಆ ನಿರ್ಧಾರ ಮಾಡ್ತಕ್ಕಂಥ ಶಕ್ತಿ ಹೊರಟೋಗುತ್ತೆ ಯಾವಾಗಲೂ ಅದರಲ್ಲೇ ಅದರಲ್ಲೇ ಇರ್ತಾನೆ ಒಂದು ಪಾಸ್ಟ್ ಇಲ್ಲವೇ ಫ್ಯೂಚರ್ ಯಾವತ್ತೂ ಕೂಡ ಆ ಬುದ್ಧಿ ಅಂತಕ್ಕದ್ದು ಪ್ರೆಸೆಂಟಲ್ಲಿ ಇರೋದಿಲ್ಲ ಈಗ ನಮಗೆ ನಿಜವಾಗಿಯೂ ಏನು ಬೇಕಾಗಿದೆ ನಾವು ಎಲ್ಲಿರಬೇಕು ಇಲ್ಲಿ ಇರಬೇಕು ಇಲ್ಲಿ ಇದ್ದರೆ ಯೋಗ ಸಂಭವಿಸುತ್ತದೆ ಹಿಂದೆ ಇದ್ದರೂ ಮುಂದೆ ಇದ್ದರೂ ಯೋಗ ಸಂಭವಿಸುವುದಿಲ್ಲ ಅದನ್ನ ಇಲ್ಲಿ ಭಗವಂತ ಅತ್ಯಂತ ಸೂಚ್ಯವಾಗಿ ಹೇಳ್ತಾ ಇದ್ದಾರೆ ಬಿ ಪ್ರಸೆಂಟ್ ಅಂತ ವರ್ತಮಾನದಲ್ಲಿ ಇರು ನಿನ್ನ ಬುದ್ಧಿಯನ್ನು ವರ್ತಮಾನದಲ್ಲಿ ಇಡುವಂತ ಹಾಗೆ ನೀವು ಶ್ರೋತವ್ಯ ಮತ್ತು ಶ್ರುತ ಯಾವುದು ಅದಕ್ಕೆ ಎಷ್ಟು ಬೆಲೆ ಕೊಡಬೇಕು ಅದನ್ನು ನೀವು ಚೆನ್ನಾಗಿ ನೀವು ಮನಸ್ಸಿನಲ್ಲಿ ವಿವೇಕ ಮಾಡಬೇಕು ಡಿಸ್ಕ್ರಿಮಿನೇಷನ್ ಅಂತ ಕರೀತಾರೆ ನಾನು ಇಲ್ಲಿ ತನಕ ಅನುಭವಿಸ್ತಕ್ಕಂತಹ ಯಾವ ಸುಖ ಮತ್ತು ಸುಖದ ಸಾಧನೆ ಇದೆಯೋ ಅದರ ಮೌಲ್ಯ ಎಷ್ಟು ನನ್ನ ಯೋಗ ಜೀವನಕ್ಕೆ ಅದರ ಕೊಡುಗೆ ಏನು ಅದಕ್ಕೆ ಎಷ್ಟು ಬೆಲೆ ಕೊಡಬೇಕು ಈ ಬಗ್ಗೆ ನೀವು ಚೆನ್ನಾಗಿ ಮನಸ್ಸಿನಲ್ಲಿ ಬುದ್ಧಿಯಲ್ಲಿ ಆಲೋಚನೆ ಮಾಡ್ತಾ ಮಾಡ್ತಾ ಮಾಡ್ತಾ ಹಾಗೆ ಶ್ರೋತವ್ಯ ಅಂದರೆ ಯಾವ ರೀತಿಯಲ್ಲಿ ಈ ನಾವಿರ್ತಕ್ಕಂಥ ಈ ಸ್ಥಿತಿಯಲ್ಲಿ ನಾವು ಮಾಡಿರುವಂತಹ ಕರ್ಮ ಯಾವುದು ಹುಟ್ಟಿರ್ತಕ್ಕಂತಹ ಕರ್ಮ ನಾಶವನ್ನ ಹೊಂದುತ್ತದೆಯೋ ಹಾಗೆ ಸ್ವರ್ಗಾದಿ ಬೇರೆ ಫಲಗಳು ಕೂಡ ಅದಕ್ಕೂ ಹುಟ್ಟಿದೆ ಯಾಕೆ ಹುಟ್ಟಿದೆ ಅಂದ್ರೆ ಯಾವುದೋ ಒಂದು ಕರ್ಮ ನೀವು ಮಾಡಿದ್ದೀರಾ ಕರ್ಮದ ಫಲವಾಗಿ ಹುಟ್ಟಿದೆ ಹುಟ್ಟಿದೆ ಅಂದ್ರೆ ಅದು ಕೂಡ ಒಂದಾನೊಂದು ಕಾಲದಲ್ಲಿ ನಾಶವನ್ನ ಹೊಂದಬೇಕು ಹೀಗೆ ಚೆನ್ನಾಗಿ ಬುದ್ಧಿಗೆ ಟ್ರೈನಿಂಗ್ ಅಂತ ಒಂದು ಕೊಡ್ಬೇಕು ಶಿಕ್ಷಣ ಕೊಡ್ಬೇಕು ಬುದ್ಧಿಗೆ ಶಿಕ್ಷಣವನ್ನ ನೀಡ್ತಾ ನೀಡ್ತಾ ಏನಾಗುತ್ತೆ ಅದ್ಯಾರಲ್ಲೂ ಕೂಡ ಮನಸ್ಸು ಡೋಲಾಯಮಾನವಾಗಿ ಆಗಿರುವಂತಹ ಮನಸ್ಸು ಅಥವಾ ಬುದ್ಧಿ ಸ್ಥಿರವಾಗಿ ನಿಲ್ಲಕ್ಕೆ ಶುರು ಮಾಡ್ತೇವೆ ಬುದ್ಧಿ ಅಂತಕ್ಕಂಥದ್ದು ಪಾಸ್ಟ್ಗೂ ಹೋಗುವುದಿಲ್ಲ ಯಾವುದು ಅನುಭವಿಸಿ ಬಿಟ್ಟಿರ್ತೇವೆಯೋ ಅದರ ಬಗ್ಗೆಯೂ ಚಿಂತಿಸುವುದಿಲ್ಲ ಹಾಗೆ ಮುಂದೆ ಅನುಭವಿಸಬೇಕಾದಂತಹ ಯಾವ ಯಾವ ಅತಿಶಯವಾದಂತಹ ಫಲಗಳನ್ನು ಹೇಳಿದಾರಿಯೋ ಅದ್ರ ಬಗ್ಗೆಯೂ ಕೂಡ ಇದಕ್ಕೆ ಏನ್ ಬರುತ್ತೆ ಅವರ್ಷನ್ ಬರುತ್ತೆ ಈ ಬುದ್ಧಿಗೆ ಅವರ್ಷನ್ ಬರುತ್ತೆ ಅಯ್ಯೋ ಇದ್ರದಿಷ್ಟೆ ಇದ್ರದಷ್ಟೇ ಇದು ಯಾವುದು ಪರ್ಮನೆಂಟ್ ಅಲ್ಲ ಇದ್ಯಾವುದು ನಿತ್ಯ ಅಲ್ಲ ಇದ್ರ ಸುಖದ ಜೊತೆ ಜೊತೆಗೆ ದುಃಖವನ್ನು ತೆಗೆದುಕೊಂಡು ಬರ್ತಕ್ಕಂಥದ್ದು ಒಂದಲ್ಲ ಒಂದು ದಿವಸ ನನ್ನನ್ನು ಬಿಟ್ಟು ಹೋಗ್ತಕ್ಕಂಥದ್ದು ನಾನು ಚೆನ್ನಾಗಿ ಮನಸ್ಸಿನಲ್ಲಿ ಕೂತಾಗ ನಿರ್ವೇದ ಬರುತ್ತೆ ನಿರ್ವೇದ ಅಂದರೆ ವೈರಾಗ್ಯ ಆ ಮನಸ್ಸಿಗೆ ವೈರಾಗ್ಯ ಏನು ಅಂತ ಹೇಳಿದ್ರೆ ಇದೆ ಅಂಟಿಕೊಳ್ಳದೆ ಇರತಕ್ಕಂಥದ್ದು ಸುಖದ ಸಾಧನಗಳಿಗೆ ಅಂಟುಕೊಳ್ಳದೆ ಯೋಗದಲ್ಲಿ ನೆಲೆ ನಿಲ್ಲುವಂತಹ ಯಾವ ಒಂದು ಮಾನಸಿಕ ಸ್ಥಿತಿ ಇದೆಯೋ ಅದಕ್ಕೆ ನಿರ್ವೇದ ಅಂತ ಹೆಸರು ಅಥವಾ ವೈರಾಗ್ಯ ಅಂತ ಹೆಸರು ಅಂತಹ ವೈರಾಗ್ಯವನ್ನು ನೀನು ಸಂಪಾದನೆ ಮಾಡ್ತೀಯ ಅಂತಹ ವೈರಾಗ್ಯವನ್ನು ಸಂಪಾದನೆ ಮಾಡಬೇಕಾದ್ರೆ ಮೊಟ್ಟ ಬುದ್ಧಿಯಲ್ಲಿ ಇರ್ತಕ್ಕಂತಹ ಫಲ ಆ ಫಲದ ಮೇಲೆ ಇರತಕ್ಕಂತಹ ಆಸೆ ಅಭಿಲಾಷೆ ಆಸಕ್ತಿ ಎರಡೂ ಕೂಡ ಹೊರಟೋಗ್ಬಿಡ್ಬೇಕು ಆ ಪಾಚಿ ಅಂತಕ್ಕಂಥದ್ದು ಕ್ಲಿಯರ್ ಆಗಬೇಕು ಆಗ ನಿನ್ನ ಬುದ್ಧಿ ಅಂತಕ್ಕಂಥ ಕೊಡ ತಿಳಿಯಾಗುತ್ತೆ ಆ ತಿಳಿಯಾದಂತಹ ಬುದ್ಧಿಯಲ್ಲಿ ನೀನು ನಿನ್ನನ್ನೇ ಕಾಣುತ್ತೀಯ ಬುದ್ಧಿಯಲ್ಲಿ ನಿನ್ನ ಸ್ವರೂಪವನ್ನು ಕಾಣುತ್ತೀಯ ನಿನ್ನ ಸ್ವರೂಪವನ್ನು ಕಾಣಬೇಕಾದ್ರೆ ಮೊದಲು ಮಲಿನವಾಗಿರ್ತಕ್ಕಂತಹ ದರ್ಪಣವನ್ನು ತೊಳೆದು ಸ್ವಚ್ಛ ಮಾಡಬೇಕು ಅಂತಹ ದರ್ಪಣವನ್ನು ಸ್ವಚ್ಛ ಮಾಡಬೇಕಾದ್ರೆ ಅದಕ್ಕೆ ವೈರಾಗ್ಯ ಬೇಕಾಗತ್ತೆ ಆ ವೈರಾಗ್ಯ ಸಂಪಾದನೆ ಮಾಡೋದು ಹೇಗೆ ಅಂದರೆ ವಿಚಾರದ ಮೂಲಕ ಅಥವಾ ವಿವೇಕದ ಮೂಲಕ ಹೀಗೆ ವಿವೇಕವನ್ನು ಹೇಳ್ತಾ ಪುನಃ ಹೇಳ್ತಾ ಇದ್ದಾನೆ ಭಗವಂತ ಐವತ್ಮೂರನೇ ಮಂತ್ರದಲ್ಲಿ ಶ್ರುತಿ ವಿಪ್ರತಿಪನ್ನಾತೆ ಯತಿ ನಿಶ್ಚದ ಸಮಾಧ ಅಚದಾ ಬುದ್ಧಿ ತದಾ ಯೋಗ ಶ್ರುತಿಯಿಂದ ಶ್ರುತಿ ಅಂದರೆ ವೇದದಿಂದ ವೇದಗಳು ಹೇಳ್ತಕ್ಕಂತಹ ಅನೇಕ ಅರ್ಥವಾದ ಯುಕ್ತವಾದಂತಹ ಮಾತು ಓಹೋ ಇಷ್ಟು ಚೆನ್ನಾಗಿರುವಂತಹ ಸ್ವರ್ಗವನ್ನು ನೀನು ಅನುಭವಿಸಲೇಬೇಕಪ್ಪಾ ಅಂತ ಫಸ್ಟ್ ಆಸೆಯನ್ನು ಹುಟ್ಟಿಸ್ಬಿಡುತ್ತೆ ಆಸೆಯನ್ನು ಹುಟ್ಟಿಸ್ಬಿಟ್ಟು ಆಮೇಲೆ ಈ ಆಸೆ ನಿನಗಿದೆಯಲ್ವಾ ಇದಕ್ಕೆ ಈ ಕರ್ಮ ಮಾಡು ಅಂತ ಹೇಳುತ್ತೆ ಬರೀ ಇಂತಹ ಒಂದು ವೇದದ ಅತ್ಯಂತ ಚಮತ್ಕಾರುತವಾದಂತಹ ಮಾತಿನಲ್ಲೇ ಯಾರು ಮುಳುಗಿ ಅನೇಕ ಕರ್ಮಗಳಲ್ಲೇ ಮುಳುಗಿ ತನ್ನ ನಿಜವಾದ ಕರ್ತವ್ಯವಾದಂತಹ ತನ್ನ ಸಾಕ್ಷಾತ್ಕಾರ ಅಥವಾ ಆತ್ಮ ಸಾಕ್ಷಾತ್ಕಾರವನ್ನೇ ಮರೆತು ಹೋಗ್ತಾನೋ ಅವನಿಗೆ ಶ್ರುತಿ ವಿಪ್ರತಿಪನ್ನ ಅಂತ ಹೇಳ್ತಾನೆ ಶ್ರುತಿಯಿಂದ ವಿಕಿಪ್ತವಾಗಿರ್ತಕ್ಕಂತಹ ಯಾವ ಬುದ್ಧಿ ಇದೆಯೋ ಅವನು ಶ್ರುತಿ ವಿಪ್ರತಿಪನ್ನ ಒಮ್ಮೆ ಹೀಗೆ ಓಡಾಡುತ್ತೆ ಬುದ್ಧಿ ಇನ್ನೊಮ್ಮೆ ಹಾಗೆ ಓಡಾಡುತ್ತೆ ಬುದ್ಧಿ ಅದು ಒಂದು ಕಡೆಯಲ್ಲಿ ಸ್ಥಿರವಾಗಿ ನಿಲ್ಲುವಂತಹ ಸಾಮರ್ಥ್ಯವನ್ನು ಕಳ್ಕೊಂಡು ಬಿಡುತ್ತೆ ಆ ಬುದ್ಧಿ ಅಂತಕ್ಕಂಥದ್ದು ಬುದ್ಧಿ ಎಲ್ಲಲ್ಲಿ ಓಡಿ ಹೋಗುತ್ತೋ ನಾವು ಮನಸ್ಸಿನೊಂದಿಗೆ ಈ ದೇಹವು ಕೂಡ ಅಲ್ಲಲ್ಲಿ ಓಡಿ ಹೋಗುತ್ತೆ ಬುದ್ಧಿ ಈ ಕೆಲಸ ಮಾಡು ಅಂತ ಹೇಳಿದ್ರೆ ನಾವು ನೆಕ್ಸ್ಟ್ ಮೊಮೆಂಟ್ ಅಲ್ಲಿ ಆ ಕೆಲಸ ಮಾಡಲೇಬೇಕು ವಿಧಿಯ ಯಾಕೆಂದ್ರೆ ಬುದ್ಧಿ ಅಂತಕ್ಕಂಥದ್ದು ಅತ್ಯಂತ ಸೂಕ್ಷ್ಮ ನಮ್ಮ ಜೀವನವನ್ನು ನಿರ್ಧಾರ ಮಾಡತಕ್ಕಂಥ ಒಂದು ಶಕ್ತಿ ಅದೇ ಕೆಟ್ಟ ಹೋಯ್ತು ಅಂದ್ರೆ ಈ ಬುದ್ಧಿ ಅಂತಕ್ಕಂಥ ಕೆಟ್ಟ ಹೋಯ್ತು ಕೆಡುವುದು ಅಥವಾ ಔಟ್ ಆಫ್ ಆರ್ಡರ್ ಆಗಿರುತ್ತದ ಈ ಔಟ್ ಆಫ್ ಆರ್ಡರ್ ಹೇಗೆ ಅಂದ್ರೆ ನೀವು ನೋಡಿರಬೇಕು ಅವರಲ್ಲಿ ಯಾವುದೋ ಒಂದು ಭಾವ ಇದೆಯಲ್ಲ ಅದು ಹೋಗಿ ಅವರನ್ನ ಭೂತದ ರೀತಿಯಲ್ಲಿ ಹಿಡ್ಕೊಂಡ್ಬಿಡಿರುತ್ತೆ ನೀವು ಸ್ಟಡಿ ಮಾಡಿದ್ರೆ ಗೊತ್ತಾಗುತ್ತೆ ಮೆಂಟಲ್ ಕೇಸ್ ಬುದ್ಧಿಯನ್ನ ಅದು ಹೋಗಿ ಜೋರಾಗಿ ಹಿಡ್ಕೊಂಡು ಅವರಿಗೆ ತಮ್ಮ ಬುದ್ಧಿಯ ಮೇಲೆ ಕಂಟ್ರೋಲ್ ಇರೋದಿಲ್ಲ ಯಾಕಂದ್ರೆ ಬುದ್ಧಿ ಅಂತಕ್ಕಂಥ ಅತ್ಯಂತ ಸೂಕ್ಷ್ಮ ಅದನ್ನು ಅದರ ಮೇಲೆ ಹಿಡಿತವನ್ನು ನಾವು ಕಳ್ಕೊಂಡ್ಬಿಟ್ರೆ ಆಮೇಲೆ ಅದನ್ನು ಉಪಯೋಗಿಸಿ ಬೇರೆ ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ನಮಗಾಗೋದಿಲ್ಲ ಮನಸ್ಸು ಶರೀರ ಎರಡೂ ಕೂಡ ಬುದ್ಧಿಯ ಕಂಟ್ರೋಲ್ ಅದಕ್ಕೆ ಹೇಳ್ತಾರೆ ಈ ಆಧ್ಯಾತ್ಮಿಕ ಜೀವನ ಮಾಡಬೇಕಾದ್ರೆ ಬುದ್ಧಿಯನ್ನು ಚೆನ್ನಾಗಿಟ್ಕೊಳ್ಬೇಕು ಬುದ್ಧಿ ಹೋಯ್ತೋ ಜೀವನ ಹೋಯ್ತು ಅಂತ ಅಲ್ಲಿಗೆ ಅಲ್ಲಿ ಫುಲ್ ಸ್ಟಾಪ್ ಆಯಿತು ಅಂತ ಬುದ್ಧಿ ಹೋಗೋದು ಒಂದೇ ಸಾಯೋದು ಒಂದೇ ಅಂತ ಅರ್ಥ ಯಾಕೆಂದರೆ ಬುದ್ಧಿ ಹೋಗ್ಬಿಟ್ರೆ ಪುನಃ ಅವನ ಜೀವನ ಅಂತಕ್ಕಂಥದ್ದು ಯಾಂತ್ರಿಕಮಯವಾಗಿರುತ್ತೆ ಅವನ ಬುದ್ಧಿ ಅಂತಕ್ಕಂಥದ್ದು ಯಾಂತ್ರಿಕಮಯ ಸ್ವತಃ ಆಲೋಚನೆ ಮಾಡಿ ಹೊಸದಾಗಿ ಕರ್ಮವನ್ನು ಮಾಡಲಿಕ್ಕೆ ಅವನ್ ಸಾಧ್ಯವಾಗೋದಿಲ್ಲ ಈಗ ಈಗಿನವರೆಗೆ ಏನು ಫೀಡ್ ಮಾಡ್ಕೊಂಡು ಬಂದಿರ್ತಾನೋ ಯಾವುದು ಅಬ್ಸೆಸ್ ಆಗಿರುತ್ತೋ ಅವನಿಗೆ ಆ ಅಪ್ಸೆಷನ್ ಕೂತಿರೋದ್ರಿಂದ ಅದರ ಪ್ರಕಾರನೇ ಅವನ ದೇಹ ಹಾಗೂ ಮನಸ್ಸು ಓಡ್ತಾ ಇರುತ್ತೆ ಕಂಟ್ರೋಲ್ ಇಲ್ಲ ಯಾವ ಡಾಕ್ಟ್ರೂ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಯಾವ ಕಾಂಪೌಂಡರ್ಸು ಕೂಡ ಅವನ್ನು ಕಂಟ್ರೋಲ್ ಮಾಡೋಕ್ಕಾಗಲ್ಲ ಕುಚ್ಚಾಸ್ಪತ್ರೆ ಆದ್ದರಿಂದ ಈ ಬುದ್ಧಿಯನ್ನು ಎಲ್ಲರಿಗೂ ಬೇಕಾಗಿರತಕ್ಕಂಥದ್ದು ಈ ಬುದ್ಧಿ ಲೌಕಿಕ ಜೀವನಕ್ಕೂ ಬೇಕಾಗಿರತಕ್ಕಂಥದ್ದು ಈ ಬುದ್ಧಿ ಆಧ್ಯಾತ್ಮಿಕ ಜೀವನಕ್ಕೂ ಅತ್ಯಂತ ಪ್ರಾಶಸ್ತ್ಯವಾದ ಈ ಬುದ್ಧಿಯೇ ನಮಗೆ ಬೇಕು ಆದ್ದರಿಂದ ಅಂಥ ಬುದ್ಧಿಯನ್ನು ನಾವು ಅನೇಕ ರೀತಿಯ ಒಂದು ವಹಿವಾಟುಗಳಲ್ಲಿ ತೊಡಗಿಸಿಕೊಂಡು ಅದನ್ನ ನಮ್ಮ ಹಿಡಿತದಿಂದ ಬಿಡಬಾರದು ಅನ್ನುವಂಥ ಬುದ್ಧಿವಾದವನ್ನು ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ ಶ್ರುತಿ ವಿಪ್ರತಿಪನ್ನಾತೆ ಯದಾ ಯಾವಾಗ ಶ್ರುತಿಯಿಂದ ವಿಕ್ಷಿಪ್ತವಾಗಿರ್ತಕ್ಕಂತಹ ಬುದ್ಧಿ ನಿನ್ನ ಬುದ್ಧಿ ಸಮಾಧಿಯಲ್ಲಿ ನಿಶ್ಚಲವಾಗಿ ಇರ್ತದೆಯೋ ಇಲ್ಲಿ ಸಮಾಧಿ ಅನ್ನುವಂಥ ಪದಕ್ಕೆ ಚಿತ್ತವೃತ್ತಿ ನಿರೋಧವಾಗಿರ್ತಕ್ಕಂಥ ಸಮಾಧಿ ಅಂತ ಅರ್ಥ ಅಲ್ಲ ಪತಂಜಲಿ ಹೇಳಿರ್ತಕ್ಕಂಥ ಸಮಾಧಿ ಅಂತಲ್ಲ ಭಗವಂತ ಅಂತ ಅರ್ಥ ಭಗವಂತನಲ್ಲಿ ಅಂತ ಅರ್ಥ ಪರಮಾತ್ಮನಲ್ಲಿ ಅಂತ ಅರ್ಥ ಅಥವಾ ಆತ್ಮನಲ್ಲಿ ಅಂತ ಅರ್ಥ ಅಂತಹ ಆತ್ಮನಲ್ಲಿ ಅಂತಹ ಪರಮಾತ್ಮನಲ್ಲಿ ಅಂತಹ ಭಗವಂತನಲ್ಲಿ ನಿಶ್ಚಲವಾಗಿ ಅಂದರೆ ನಿಶ್ಚಲ ಅಂದರೆ ಮತ್ತೆ ಅಲುಗಾಡಬಾರ್ದು ಮತ್ತೆ ಅಲುಗಾಡಬಾರ್ದು ಎಲ್ಲೂ ಓಡಾಡಬಾರ್ದು ಅಲ್ಲಿಂದ ಇಲ್ಲಿ ಇಲ್ಲಿಂದ ಅಲ್ಲಿ ಅಲ್ಲಿಂದ ಇಲ್ಲಿ ಇಲ್ಲಿಂದ ಅಲ್ಲಿ ಹಾಗೆ ಓಡಾಡದಂತೆ ಅಚಲವಾಗಿ ಅಚಲವಾಗಿ ಅಂತ ಹೇಳಿದ್ರೆ ಯಾವ ಒಂದು ವಿಕಲ್ಪವನ್ನು ಕುಳಿತಲ್ಲೇ ಮಾಡದೆ ಇರ್ತಕ್ಕಂಥದ್ದು ಅಲ್ಲೇ ಇರುತ್ತೆ ಅಲ್ಲೇ ಏನೋ ಇರುತ್ತೆ ಅಲ್ಲಿ ಇದ್ಕೊಂಡೇನೆ ಅದು ಬೇಕಾದಷ್ಟು ಕೆಲಸ ಮಾಡಬಹುದು ಬುದ್ಧಿ ಅಂತಕ್ಕಂಥದ್ದು ನಿಮ್ಮನ್ನು ದಾರಿ ತಪ್ಪಿಸೋದಕ್ಕೆ ಯಾಕೆ ಅಂದರೆ ಈ ಬುದ್ಧಿ ಅನ್ನೋದಕ್ಕೆ ಯೋಗದಲ್ಲಿ ಕೂತ್ಕೊಳ್ಳೋಕೆ ಆಗುದಿಲ್ಲ ಯೋಗ ಅಂದರೆ ಅದರ ಸಮಾಧಿ ಅಂತ ಅರ್ಥ ಸಮಾಧಿ ಅಂದರೆ ಕನ್ನಡದ ಸಮಾಧಿ ಅಂತ ಅರ್ಥ ಅಂದರೆ ಡೆತ್ ಅಂತ ಅದರ ಸಾವು ಅಂತ ಆ ಬುದ್ಧಿಯ ಸಾವು ಯಾವ ಬುದ್ಧಿಯು ಕೂಡ ಸಾಯ್ಲಿಕ್ಕೆ ಇಷ್ಟಪಡೋದಿಲ್ಲ ಅದು ಇನ್ನೂ ಬದುಕಲಿಕ್ಕೇ ಇಷ್ಟಪಡುತ್ತೆ ನಾನಿರಬೇಕು ನಾನಿರಬೇಕು ನಾನು ನಾನು ನಾನು ನಾನು ಅನ್ನೋದು ತುಂಬ ಇಷ್ಟ ಅದಕ್ಕೆ ಆದರೆ ನೀವು ಬುದ್ಧಿಯನ್ನು ಸ್ಥಿರವಾಗಿ ಮಾಡ್ತೀನಿ ಅಂತ ಪಣ ತೊಟ್ಟ ಮೇಲೆ ಬುದ್ಧಿ ಸ್ಥಿರವಾಗಿಬಿಟ್ರೆ ಅದರ ಕತೆ ಮುಗಿಯಿತು ಅಂತ ಅರ್ಥ ಅದ್ರ ಕತೆ ಮುಗೀತು ಅಂದ್ರೆ ಇನ್ನೇನಿದೆ ಅದ್ರ ಅಸ್ತಿತ್ವ ಇಲ್ಲ ಅದು ಹೆದರುತ್ತೆ ಭಯಂಕರ ಹೆದರಿಕೆ ಉಟ್ಟಾಗುತ್ತೆ ಅದಕ್ಕೆ ಆದ್ದರಿಂದ ಹೇಗೋ ಮಾಡಿ ನೀವು ನನ್ನನ್ನು ಅಲ್ಲಿ ಓಡೋದ್ರಿಂದ ತಪ್ಪಿಸಿದ್ರಿ ಆಯ್ತು ನಿಮ್ ಮಾತ್ ಕೇಳ್ತೇನೆ ಇಲ್ಲೇ ಇರ್ತೇನೆ ಅಂತ ಹೇಳಿ ಇರುವಂತೆ ಮಾಡಿ ಅಲ್ಲಿ ಇದ್ಕೊಂಡೇನೆ ಬೇಕಾದಷ್ಟು ನಿಮಗೆ ಮೋಸವನ್ನು ಮಾಡ್ತದೆ ಬುದ್ಧಿ ಅಂತಕ್ಕಂಥ ಅಷ್ಟು ಪವರ್ಫುಲ್ ಅದು ಯಾಕೆ ಅಂದ್ರೆ ಬುದ್ಧಿ ಅನ್ನೋದು ನೆಕ್ಸ್ಟ್ ಮಾಯ ನೆಕ್ಸ್ಟ್ ಪ್ರಾಡಕ್ಟೇ ಬುದ್ಧಿ ಮಾಯೆ ಅಥವಾ ಬ್ರಹ್ಮ ಎರಡೂ ಕೂಡ ಈ ದಾರಿ ಹಿಡಿದ್ರೆ ಈ ದಾರಿ ಹಿಡಿದ್ರೆ ಮಾಯೆ ಬುದ್ಧಿಯಲ್ಲಿ ಯಾಕಂದ್ರೆ ಅತ್ಯಂತ ಸೂಕ್ಷ್ಮವಾದಂತಹ ಇನ್ಸ್ಟ್ರೂಮೆಂಟ್ ಸಾಧನ ಅದು ಬುದ್ಧಿಯ ನೆಕ್ಸ್ಟ್ ಡೇ ಅವನೇ ಕೂತಿದ್ದಾನೆ ಬುದ್ಧಿಯ ಹಿಂದೆ ಅವನೇ ಕೂತ್ಕೊಂಡಿದ್ದಾನೆ ಹೀಗಾಗಿ ಆ ಬುದ್ಧಿ ಅತ್ಯಂತ ಸ್ಥಿರವಾಗಬೇಕು ಅಂತಹ ಬುದ್ಧಿಯನ್ನ ಸಮಾಧಿಯಲ್ಲಿ ಅಥವಾ ಪರಮಾತ್ಮದಲ್ಲಿ ಅಲುಗಾಡದಂತೆ ಮತ್ತೆಂದೂ ಹೋಗದಂತೆ ಅಲುಗಾಡದಂತೆ ಅದನ್ನ ನಿಶ್ಚಲವಾಗಿ ನಿಲ್ಲಿಸಬೇಕು ಅಂತಹ ಯಾವಾಗ ಆ ಬುದ್ಧಿ ಅಂತಕ್ಕಂಥದ್ದು ಪರಮಾತ್ಮಲ್ಲಿ ನಿಂತು ಹೋಗ್ಬಿಡ್ತದೋ ಈ ಧ್ಯಾನದ ರೀತಿಯಲ್ಲೂ ಅಲ್ಲ ಯಾವ ಒಂದು ವೃತ್ತಿಯ ರೀತಿಯಲ್ಲಿ ನಿಲ್ಲುವುದಲ್ಲ ಆ ವೃತ್ತಿಯನ್ನು ದಾಟಿ ಪರಮಾತ್ಮಲ್ಲಿ ಎಷ್ಟು ಸ್ಥಾಯಿಯಾಗಿ ನಿಲ್ಲುತ್ತೆ ಅಂದರೆ ಪುನಃ ಪರಮಾತ್ಮನಿಂದ ವಾಪಸ್ ಬರಬಾರ್ದು ಅಂತಹ ಸ್ಥಿತಿಯಲ್ಲಿ ನಿಲ್ಲುತ್ತೋ ಆಗ ನೀನು ಯೋಗವನ್ನು ಹೊಂದುವೆ ಅಂತಹ ನಿಲುಗಡೆ ಯಾವುದಿದೆಯೋ ಬುದ್ಧಿ ಅಂತಕ್ಕಂಥದ್ದು ಅಂದರೆ ನಿಜವಾಗಿಯೂ ಹೇಳಬೇಕಾದ್ರೆ ಬುದ್ಧಿ ಅನ್ನೋದು ಅಲ್ಲಿ ನಾಶವಾಗುತ್ತೆ ಬುದ್ಧಿ ಅಂತಕ್ಕಂಥದ್ದು ಈ ರೂಪದಲ್ಲಿ ಇರೋದಿಲ್ಲ ನಮ್ಮ ಲೌಕಿಕ ರೀತಿಯಲ್ಲಿ ಅಲ್ಲಿ ಇರುವುದಿಲ್ಲ ಅತ್ಯಂತ ಪ್ಯೂರಾಗಿ ಇರುತ್ತೆ ಯಾಕೆಂದರೆ ಅದು ಅವನನ್ನು ಮುಟ್ಟಿಬಿಟ್ಟಿರುತ್ತೆ ಆ ಭಗವಂತನನ್ನು ಯಾವುದ್ಯಾವುದು ಮುಟ್ಟುತ್ತೋ ಅದೆಲ್ಲವೂ ಕೂಡ ಅವನ ಗುಣವನ್ನು ಪಡೆಯುತ್ತದೆ ಭಗವಂತ ಅಂತಹ ಶಕ್ತಿ ಎಂತಹ ಶಕ್ತಿ ಅಂದರೆ ಆ ಶಕ್ತಿಯ ಪ್ರಭಾವದಿಂದ ಅವನ ಸಂಪರ್ಕಕ್ಕೆ ಬಂದಂತಹ ಬುದ್ಧಿ ಅಂತಕ್ಕಂಥದ್ದು ಪರಮಾತ್ಮಯವಾಗ ಪರಮಾತ್ಮ ಯಾವ ರೀತಿಯಲ್ಲಿ ಅಚಲನೋ ನಿಶ್ಚಲನೋ ಆ ರೀತಿಯಲ್ಲಿ ಬುದ್ಧಿ ಇರ್ತದೆ ಆಗ ನಾವು ಹೇಳಬಹುದು ಈ ಉಪನಿಷತ್ನಲ್ಲಿ ಎರಡು ವಾಕ್ಯ ಬರುತ್ತೆ ಒಂದೇನು ಅಂದರೆ ಈ ಆತ್ಮನನ್ನು ಮನಸ್ಸು ಮಾತು ಅರಿಯಲಾರದು ಹಿಂತಿರುಗಿದವು ಯೋ ವಾಚೋ ನಿವರ್ತಂತೆ ಅಪ್ರಾ ಆಪ್ಯ ಮನಸಾಸಹ ಅಂತ ಒಂದು ವಾಕ್ಯ ಬರುತ್ತೆ ಎರಡನೇ ವಾಕ್ಯ ಮನಸೈವೇದ ವಾಕ್ತವ್ಯಂ ಮನಸ್ಸಿನಿಂದಲೇ ಇವನನ್ನು ಪಡೆದುಕೊಳ್ಳಬೇಕು ನೋಡಿ ಎರಡು ಕಾಂಟ್ರಡಿಕ್ಟರಿ ಅಲ್ವಾ ಯಾಕೆ ಈ ರೀತಿಯಾಗಿ ಉಪನಿಷತ್ತುಗಳು ವಿಚಿತ್ರ ರೀತಿಯಲ್ಲಿ ಒಂದಕ್ಕೊಂದು ವಿರುದ್ಧವಾಗಿ ಹೇಳ್ತಾ ಇದ್ದವೆ ಅಂದ್ರೆ ನಮ್ಮ ತಿಳುವಳಿಕೆ ವಿರುದ್ಧವಾಗಿದೆ ಅವುಕ್ಕೆ ಯಾಕೆ ಬಯ್ಯೋದು ಏನು ನಮ್ಮ ತಿಳುವಳಿಕೆ ಅಂದರೆ ಸಾಮಾನ್ಯವಾದಂತಹ ಮಾತು ಸಾಮಾನ್ಯವಾದಂತಹ ಬುದ್ಧಿ ಸಾಮಾನ್ಯವಾದಂತಹ ಮನಸ್ಸಿನಿಂದ ಅತ್ಯಂತ ಸೂಕ್ಷ್ಮಾತಿ ಸೂಕ್ಷ್ಮವಾಗಿರ್ತಕ್ಕಂತಹ ಯಾವ ಹಿಡಿತಕ್ಕೂ ಸಿಗದಂತಹ ಬ್ರಹ್ಮನನ್ನ ಭಗವಂತನನ್ನ ನಾನು ಗ್ರಹಿಸಿ ವಿಷಯವಾಗಿ ಮಾಡ್ಕೊಡ್ತೇನೆ ಅಂದರೆ ಆಗೋಲ್ಲ ಅದಕ್ಕೆ ಅವುಗಳೆಲ್ಲ ವಾಪಸ್ ಬರುತ್ತಂತೆ ಸೋತು ಮಾತು ಮನಸ್ಸುಗಳು ವಾಪಸ್ ಬರುತ್ತಂತೆ ಸೋತು ಅವನ್ನು ಹಿಡಿಯೋಕ್ಕಾಗುವುದಿಲ್ಲ ಅಂತ ಆದರೆ ಈ ಯೋಗದಲ್ಲಿ ನಿಲ್ಲಿಸಿರ್ತಕ್ಕಂತಹ ಮನಸ್ಸು ಅಥವಾ ಬುದ್ಧಿ ಯಾವಾಗ ಅವನ ಕೃಪೆಯಿಂದ ಅತ್ಯಂತ ಪರಿಶುದ್ಧವಾಗಿ ಅವನ ಸ್ವರೂಪವನ್ನೇ ತಾಳುತ್ತದೆಯೋ ಆಗ ಆ ಬುದ್ಧಿಯಿಂದಲೇ ಅವನು ಗೋಚರಣಾಗ್ತಾನೆ ಆ ಬುದ್ಧಿ ಅಂತಕ್ಕಂತಹ ದರ್ಪಣದಲ್ಲಿ ಅವನ ಸ್ವರೂಪ ದರ್ಶನವಾಗುತ್ತೆ ನಾನು ಯಾವ ರೀತಿಯಲ್ಲಿ ಸೂರ್ಯನನ್ನ ನಾವು ಹಿಡಿಯಲಿಕ್ಕಾಗೋದಿಲ್ಲ ಕನ್ನಡಿಯಲ್ಲಿ ಹಿಡಿಬೋದು ಹಾಗೆಯೇ ಈ ಭಗವಂತನನ್ನ ನಾವು ಹಿಡಿಯಲಿಕ್ಕಾಗೋದಿಲ್ಲ ಆದರೆ ಶುದ್ಧವಾಗಿರ್ತಕ್ಕಂತಹ ಆ ಪರಮಾತ್ಮನ ಕೃಪೆಯಿಂದ ಪೂತವಾಗಿರ್ತಕ್ಕಂತಹ ಆ ಬುದ್ಧಿ ಅಂತಕ್ಕಂತಹ ಪರಿಶುದ್ಧವಾದ ದರ್ಪಣದಲ್ಲಿ ಅವನನ್ನು ನಾವು ಹಿಡಿಬಹುದು ಹಿಡೀಬಹುದು ಅಂದ್ರೆ ನೋಡಬಹುದು ಅಂತ ಹಿಡಿಯುವುದಕ್ಕಲ್ಲಿ ಇನ್ನೊಂದಿಲ್ಲ ಅದು ಯಾರು ನೋಡ್ತಾ ಇದ್ದಾನೆಯೋ ಅವನ ವಿನ ಇನ್ನೊಂದಿಲ್ಲ ಅದು ಹ್ಮ್ ನೋಡಬಹುದು ಅಂತ ಅವನನ್ನು ನೋಡಬಹುದು ಈ ದರ್ಪಣ ತೋರಿಸೋದು ಭಗವಂತನಿಗೆ ದರ್ಪಣ ತೋರಿಸೋದು ಅಂತ ಹೀಗೆ ನೋಡು ಅಂತ ಅದು ಅಲಂಕಾರ ಮಾಡಿಕೊಳ್ಳಲಿಕ್ಕೆ ನಾವು ಭಕ್ತರು ಮಾಡೋದು ಆದರೆ ಇನ್ನೊಂದೇನು ಅಂದರೆ ಇದು ನಿನ್ನನ್ನು ಇದರಲ್ಲಿ ಹಿಡಿಯುವಂತಹ ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೇನೆ ಪರಮಾತ್ಮ ಅಂತ ಅದು ಯಾವ ರೀತಿಯಲ್ಲಿ ಅಂದರೆ ನನಗೀಗ ಮರ್ತೋಗಿದೆ ಎಲ್ಲಿ ಅಂತ ಆ ಬಹುಶಃ ಕನಕದಾಸರ ಕರಿಯು ಕನ್ನಡಿಯೊಳಗೆ ಇದ್ದಂತೆ ಕರಿ ಅಂದ್ರೆ ಆನೆ ಆನೆಯನ್ನು ಹಿಡೀಲಿಕ್ಕಾಗತ್ತ ಅಷ್ಟು ದೊಡ್ಡ ಆನೆಯನ್ನ ಆದರೆ ಎದು ಎದುರುಗಡೆ ಅದರ ಎದುರುಗಡೆ ಕ ಕನ್ನಡಿಯನ್ನು ಇಟ್ಬಿಟ್ಟು ಹಿಡಿಬಹುದು ಆ ರೀತಿಯಲ್ಲಿ ಹಿಡಿಬೋದು ಅದರ ಪ್ರತಿಬಿಂಬವನ್ನು ಹಿಡಿಬಹುದು ಆದ್ರೆ ದರ್ಪಣ ಅಂತಕ್ಕಂಥದ್ದು ಬಲಿದವಾಗಿದ್ರೆ ಆ ಪ್ರತಿಬಿಂಬವನ್ನು ಕೂಡ ಅದು ಹಿಡ್ಕೊಳ್ಲಿಕ್ಕಾಗೋದಿಲ್ಲ ಆವಾಗ ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ತ ಮನಸ್ಸ ಸಹ ಬರೋದಿಲ್ಲ ಕೈಗೆ ಅತ್ಯಂತ ಶುದ್ಧವಾಗಿರ್ತಕ್ಕಂಥ ಬುದ್ಧಿಗೆ ಮನಸ್ಸೈವೇದ ವಾಕ್ತವ್ಯಂ ಮನಸ್ಸಿನಿಂದ ಅದು ಸಿಗುತ್ತದೆ ಅದೇ ಯೋಗ ಯೋಗದ ಉದ್ದೇಶ ಮನಸ್ಸನ್ನು ಶುದ್ಧವಾಗಿ ಇರಿಸಿ ಆ ಮನಸ್ಸಿನ ಮೂಲಕವೇ ಆ ಭಗವಂತನನ್ನು ಗ್ರಹಿಸುವಂತಹ ಒಂದು ಸ್ಥಿತಿ ಸಮಾಧಿ ಅಂದರೆ ಅದೇ ಅಂತಹ ಈ ಸಮಾಧಿಯನ್ನ ಹೇಳಿ ಈಗ ಈ ಒಂದು ವಿಷಯವನ್ನು ಇಲ್ಲಿಗೆ ಆತ ನಿಲ್ಲಿಸಿದ ಭಗವಂತ ಯಾಕೆ ಒಂದು ಫುಲ್ ಸ್ಟಾಪ್ ಕೊಟ್ಟ ಅದು ನಿಜವಾಗಿಯೂ ಫುಲ್ ಸ್ಟಾಪ್ ಅಲ್ಲ ಅದು ಅರ್ಧ ವಿರಾಮ ಅರ್ಧ ವಿರಾಮ ಯಾಕೆ ಕೊಡಬೇಕು ಅಂದರೆ ಪ್ರವಚನದ ಮಧ್ಯದಲ್ಲಿ ಒನ್ ವೇ ಆಗಿಬಿಟ್ರೆ ಅದು ಸರಿಯಾಗಿ ಬುದ್ಧಿ ಒಳಗೆ ಇಳ್ದಿದ್ಯೋ ಶಿಷ್ಯನ ಬುದ್ಧಿ ಒಳಗೆ ಇಳಿದಿದ್ಯೋ ಅನ್ನೋದು ಸಂಶಯ ಉಂಟಾಗುತ್ತೆ ಗುರುವಿಗೆ ನಾನು ಹೇಳಿರೋದನ್ನ ಇವನು ಗುಳುಮ್ ಗುಳುಮ್ ಅಂತ ಹಾಗೆ ನುಂಗ್ಕೊಂಡು ಎಲ್ಲೋ ಬೇರೆ ಕಡೆ ಬಿಡ್ತಾ ಇದ್ದಾನೋ ಅಥವಾ ನಿಜವಾಗಿಯೂ ಹೃದ್ಗತವನ್ನಾಗಿ ಮಾಡಿಕೊಂಡು ಅದನ್ನು ತನ್ನ ಜೀವನದಲ್ಲಿ ಹೇಗೆ ಅಳವಡಿಸ್ಕೊಡಬೇಕು ಅಂತ ಚಿಂತನೆಯನ್ನು ಮಾಡ್ತಾ ಇದ್ದಾನೆ ಆ ಚಿಂತನೆಯ ಮೆಲುಕು ಯಾವಾಗ ತೆಗೆದುಕೊಂಡಿರತಕ್ಕಂತಹ ಫ್ಯಾಕ್ಟ್ಸ್ ಅಥವಾ ಇನ್ಫಾರ್ಮೇಶನ್ ಒಳಗಡೆ ಇಳಿದು ಅದರ ಅಪ್ಲಿಕೇಶನ್ ಬಗ್ಗೆ ಮನಸ್ಸು ಚಿಂತನೆ ಮಾಡ್ತದೆಯೋ ಆಗ ಅನೇಕ ಸಮಸ್ಯೆಗಳು ಸಂಶಯಗಳು ಉದ್ಭವಿಸ್ತಾನೆ ಅದು ನಿಜವಾದಂತಹ ಸಂಶಯಗಳು ನಿಜವಾದಂತಹ ಪ್ರಶ್ನೆಗಳು ಸುಮ್ನೆ ಸುಮ್ಮನೆ ಕುಚೋದ್ಯ ಅದು ಕುಚೋದ್ಯ ಬೇರೆ ಕುಹಕ ಪ್ರಶ್ನೆಗಳು ಬೇರೆ ಇನ್ನೊಬ್ಬರು ಮುಂದೆ ತೋರಿಸ್ಕೊಳ್ಬೇಕು ಅನ್ನುವಂಥ ಪ್ರಶ್ನೆಗಳು ಬೇರೆ ಆದರೆ ನಿಜವಾದ ಜಿಜ್ಞಾಸೆ ಅಂತ ಕಥೆ ಅತಿ ವಿರಳ ಅದು ಎಲ್ಲೋ ಅಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ ಕಾಣಿಸ್ಕೊಡುತ್ತೆ ಅಂತಹ ಒಂದು ಜಿಜ್ಞಾಸೆ ಏನಾದರೂ ಇದೆಯಾ ಅನ್ನುವಂತಹ ಒಂದು ಆಸಕ್ತಿಯಿಂದ ಗುರುವಾಗಿರ್ತಕ್ಕಂತಹ ಭಗವಂತ ಕೃಷ್ಣ ಪರಮಾತ್ಮ ಅವನು ಒಂದು ಕೊಮ ಹಾಕದ ಅಲ್ಲಿ ಅರ್ಧ ವಿರಾಮವನ್ನು ಕೊಟ್ಟ ಅರ್ಧ ವಿರಾಮವನ್ನು ಕೊಟ್ಟ ತಕ್ಷಣ ಸತ್ವಮಿಶ್ರಿತವಾಗಿರ್ತಕ್ಕಂತಹ ರಜೋಗುಣದಿಂದ ಹೊಂದಿರತಕ್ಕಂತಹ ಅರ್ಜುನ ಕ್ಷಣ ಮಾತ್ರ ಮೋಹಗೊಂಡಂತಹ ಈ ಅರ್ಜುನ ಮೋಹ ಯಾರ ಸ್ವಭಾವ ಆಗಿರ್ಲಿಲ್ವೋ ಅರ್ಜುನ ಅವನಿಗೆ ಒಂದು ರೀತಿಯ ಪ್ರಶ್ನೆ ಉದ್ಭವವಾಯಿತು ಈಗ ಬರ್ತಾ ಬರ್ತಾ ನೀನು ಬುದ್ಧಿಯನ್ನು ನಿಲ್ಲಿಸಬೇಕು ಕರ್ಮಯೋಗದ ಬಗ್ಗೆ ಹೇಳಿದೆ ಜ್ಞಾನಯೋಗದ ಬಗ್ಗೆ ಬಗ್ಗೆ ಹೇಳಿದೆ ಮತ್ತು ಅಂತಹ ವ್ಯಕ್ತಿಯ ಬಗ್ಗೆ ಹೇಳಿದೆ ಯಾರು ಬುದ್ಧಿ ಅಚಲವಾಗಿ ಭಗವಂತನಲ್ಲಿಯೇ ನಿಂತಿರ್ತದೆಯೋ ಅಂತಹ ವ್ಯಕ್ತಿಯ ಬಗ್ಗೆ ಹೇಳಿದೆ ಈಗ ನಾನು ನನಗೆ ಒಬ್ಬ ಒಂದು ಐಕಾನ್ ಬೇಕು ನನಗೆ ಒಂದು ಐಡಿಯಲ್ ಬೇಕು ನಾನು ನೀನು ಹೇಳಿದಂತಹ ಈ ಉಪದೇಶಗಳನ್ನು ಕೇಳಿ ಅಂತಹ ವ್ಯಕ್ತಿ ಎಲ್ಲಾದರೂ ಇದ್ದಾರೆಯೋ ಅವರ ಜೀವನವನ್ನು ನಾನು ಸ್ಟಡಿ ಮಾಡಿಕೊಂಡು ಅಧ್ಯಯನ ಮಾಡಿಕೊಂಡು ಅವರಂತೆ ನಾನು ನಡೆಯಬಹುದು ಅವನ್ನು ಅನುಸರಿಸ್ಬೋದೋ ಹಾಗೆ ನಾನು ಹುಡುಕ್ತಾ ಹೋಗಬೇಕಾದ್ರೆ ನನಗೆ ಅಂತಹ ವ್ಯಕ್ತಿಗಳ ಸರಿಯಾದ ಪರಿಚಯ ಆಗಬೇಕು ಅಂತಹ ಸರಿಯಾದ ಪರಿಚಯ ನಾನು ಈಗಲೇ ಮಾಡ್ಕೊಳ್ಬೇಕು ನಿನ್ನ ಮುಂದೆಯೇ ಯಾಕೆಂದ್ರೆ ಈ ಒಂದು ಸ್ಥಿತಿ ಈ ಒಂದು ಪರಿಸ್ಥಿತಿಯನ್ನು ಬಿಟ್ಟರೆ ಮುಂದೆ ನೀನು ಸಿಗ್ತೀಯೋ ಇಲ್ವೋ ಗೊತ್ತಿಲ್ಲ ಈ ಯುದ್ಧದಲ್ಲಿ ನಾನಿರ್ತೀನೋ ಇಲ್ವೋ ಅದು ಗೊತ್ತಿಲ್ಲ ಯಾಕೆ ಫಲ ಏನು ಅನ್ನೋದು ಈ ರಿಸಲ್ಟು ಯುದ್ಧದ ರಿಸಲ್ಟು ಅಂತಕ್ಕಂಥದ್ದು ಲಾಟ್ರಿ ರಿಸಲ್ಟ್ಗಿಂತಲೂ ಅನಿಶ್ಚಿತ ಅದನ್ನು ಶಾಸ್ತ್ರದಲ್ಲಿ ಹೇಳ್ತಾರೆ ಯುದ್ಧ ಯಾರ ಪಾಲಿಗೆ ಉಂಟಾಗುತ್ತೆ ಹೇಗೆ ಉಂಟಾಗುತ್ತೆ ಅದನ್ನು ನಿರ್ಣಯ ಮಾಡತಕ್ಕಂಥದ್ದು ಅತ್ಯಂತ ಕಷ್ಟ ಹೀಗಾಗಿ ಒಂದು ವೇಳೆ ಬದುಕಿ ಹುಡುಗಿದರೆ ಈ ಯುದ್ಧದಲ್ಲಿ ಆಗ ನಾನು ಈ ಯೋಗದ ಜೀವನವನ್ನು ಅನುಸರಿಸಬೇಕಲ್ಲ ಈ ಯೋಗದ ಜೀವನ ಅನುಸರಿಸಬೇಕಾದ್ರೆ ನನಗೆ ಈಗಾಗಲೇ ಅಂತಹ ಸ್ಥಿತಪ್ರಜ್ಞರು ಯಾರಿದ್ದಾರೆಯೋ ಅವರ ಬಗ್ಗೆ ಸಂಪೂರ್ಣ ಮಾಹಿತಿ ಗೊತ್ತಿರಬೇಕಲ್ಲ ಅವರನ್ನ ಅನುಸರಿಸಬೇಕಾದ್ರೆ ಇನ್ನೇನ ಕ್ಲಾರಿಫಿಕೇಶನ್ ಮಾಡ್ಕೊಳ್ಬೇಕಾದ್ರೆ ಅದನ್ನು ಕಂಡುಹಿಡೀಬೇಕಾದ್ರೆ ಅವರ ಲಕ್ಷಣಗಳೇನು ಅದರ ಪರಿಚಯ ನನಗಾಗಲಿ ಈ ಒಂದು ತಲೆಯಲ್ಲಿ ಪ್ರಶ್ನೆಯನ್ನ ಹೇಳಿಸಿಕೊಂಡು ಆತ ಈ ಐವತ್ನಾಲ್ಕನೇ ಮಂತ್ರದಲ್ಲಿ ಭಗವಂತನನ್ನ ಮರುಪ್ರಶ್ನೆ ಮಾಡ್ತಾ ಇದ್ದಾರೆ ಈ ಪ್ರಶ್ನೆ ಕೇಳಿದ ತಕ್ಷಣ ಪ್ರಶ್ನೆ ಯಾವಾಗ ಅತ್ಯಂತ ಸ್ವಾರಸ್ಯಕರವಾಗಿರ್ತದೋ ಪ್ರಶ್ನೆ ಯಾವಾಗ ನಿಜವಾಗಿಯೂ ಅವನ ಜೀವನಕ್ಕೆ ಪರಿವರ್ತನೆಯನ್ನು ಅದರ ಉತ್ತರ ನೀಡುತ್ತದೆ ಅಂತ ಗುರುವಿಗೆ ಅನಿಸ್ತದೆಯೋ ಅವನಿಗೆ ಆಗುವಂತಹ ಆನಂದ ಅಷ್ಟಿಷ್ಟಲ್ಲ ಅಂತಹ ಪ್ರಶ್ನೆ ಅವನಿಗೆ ಗುರುದಕ್ಷಿಣೆಗಿಂತಲೂ ಮೇಲು ಗುರುದಕ್ಷಿಣೆ ಏನು ಕೊಡಬೇಕಾಗಿಲ್ಲ ಆದರೆ ಆ ಪ್ರಶ್ನೆ ಆ ಪ್ರಶ್ನೆಯಿಂದಲೇ ಆ ತೃಪ್ತನಾಗ್ತಾನೆ ಒಬ್ಬ ನಿಜವಾದ ಗುರು ಈಗ ಅರ್ಜುನ ಕೇಳ್ತಕ್ಕಂತಹ ಪ್ರಶ್ನೆ ನೋಡಿ ಸ್ಥಿತ ಪ್ರಜ್ಞ ಕಾ ಭಾಷಾ ಸಮಾಧಿಸ್ಥ ಕೇಶವ ಸ್ಥಿತ ಪ್ರಭಾಷೇತ ಕಿಂ ಆಸೀತ ವ್ರಜೇತ ಕಿಂ ಇದು ಮೊದಲನೇ ಪ್ರಶ್ನೆ ಸಾಮಾನ್ಯವಾಗಿ ಒಂದು ಕಲ್ಪನೆ ನಮ್ಮಲ್ಲಿ ಏನ್ ಇರ್ತದೆ ಅಂತ ಹೇಳಿದ್ರೆ ಯಾರಿಗಾದರೂ ಒಂದು ರೀತಿಯ ಪರಿವರ್ತನೆ ಉಂಟಾದ್ರೆ ಚೇಂಜ್ ಅಂತ ಉಂಟಾದ್ರೆ ಎಲ್ಲ ಚೇಂಜ್ ಅನ್ನು ಎಲ್ಲಾ ಪರಿವರ್ತನೆಯನ್ನು ನಮ್ಮ ಮನಸ್ಸು ನಾನು ಆಗ್ಲೇ ಹೇಳದಂತೆ ವಿಕಲ್ಪ ಮಾಡುತ್ತೆ ಅರ್ಜುನ ಮೊಟ್ಟ ಬಾರಿಗೆ ಕೇಳ್ತಾ ಇರೋದು ಈ ಶಬ್ದವನ್ನ ಏನೋ ಬ್ರಹ್ಮಜ್ಞಾನಿಗಳು ಸ್ಥಿತಪ್ರಜ್ಞರು ಅನ್ನುವಂಥ ಶಬ್ದವನ್ನ ಮೊಟ್ಟ ಮೊದಲ ಬಾರಿಗೆ ಯಾವಾಗ ಕೇಳುತ್ತೋ ಆವಾಗ ತನ್ನ ಕುಂಚದಿಂದ ತಾನೇ ಒಂದು ಚಿತ್ರ ಬರ್ಲಿಕ್ಕೆ ಶುರು ಮಾಡುತ್ತೆ ಹೀಗಿರ್ಬೋದಾ ಎರಡು ಕೋಡಿರುತ್ತಾ ಬಾಯಿ ಯಾವ ರೀತಿ ಇರುತ್ತೆ ಬ್ರಹ್ಮಜ್ಞಾನಿಗಳಿಗೆ ಮೀಸೆ ಇರುತ್ತಾ ಕಿವಿ ಇರುತ್ತಾ ಈ ರೀತಿಯ ಅಂದ್ರೆ ಸಾಮಾನ್ಯವಾದಂತಹ ಮನುಷ್ಯರಿಗಿಂತ ಬೇರೆ ಇರ್ತಾರೆ ಅನ್ನುವಂತಹ ಕಲ್ಪನೆ ಸಾಮಾನ್ಯವಾಗಿ ಬಂದ್ಬಿಡುತ್ತೆ ವಿಕಲ್ಪ ಅಂದ್ರೆ ಚೇಂಜ್ ಏನಾದ್ರೂ ಇರುತ್ತಾ ನಮ್ಗೆ ಯಾವಾಗಲೂ ಕೂಡ ನಾವು ಚೇಂಜ್ ಅನ್ನು ಹುರ್ಕೊಂಡೇ ಹೋಗ್ತೇವೆ ಸಾಮಾನ್ಯವನ್ನು ಗ್ರಹಿಸತಕ್ಕಂಥದ್ದು ಮನಸ್ಸು ಇಷ್ಟಪಡೋದಿಲ್ಲ ನಮ್ಮ ಮನಸ್ಸೇ ಮಲಿನವಾಗಿರೋದ್ರಿಂದ ಯಾವಾಗಲೂ ವಿಶೇಷವನ್ನೇ ಹುಡುಕೊಂಡ ಹೋದವು ಆದರೆ ಬ್ರಹ್ಮ ವಸ್ತು ನಮ್ಮ ದುರದೃಷ್ಟಕ್ಕೆ ಸಾಮಾನ್ಯದಲ್ಲಿ ಸಾಮಾನ್ಯದಲ್ಲಿ ಸಾಮಾನ್ಯ ಯಾವ ರೀತಿ ಗಾಳಿ ಸಾಮಾನ್ಯವೋ ಯಾವ ರೀತಿ ನೀರು ಸಾಮಾನ್ಯವೋ ಯಾವ ರೀತಿ ಮಣ್ಣು ಸಾಮಾನ್ಯವೋ ಆ ಸಾಮಾನ್ಯಗಿಂತಲೂ ಸಾಮಾನ್ಯವಾಗಿರತಕ್ಕಂಥದ್ದು ಆ ಬ್ರಹ್ಮ ವಸ್ತು ಅನ್ಕಂಡು ಹಿಡಿಯೋದು ಹೇಗೆ ಗಾಳಿಯನ್ನಾದರೆ ಈ ಚರ್ಮದಿಂದ ಕಣ್ಣಿಡೀಬಹುದು ಯಾವ್ದಾವ್ದು ತಾಕ್ತಾ ಇದೆಯೋ ಯಾವ್ದು ಸ್ಪರ್ಶಕ್ಕೆ ಬರ್ತಾ ಇದೆಯೋ ಅದು ಗಾಳಿ ಯಾವುದರಿಂದ ಎಲೆಗಳು ಅಲ್ಲಾಡ್ತಾ ಇದೆಯೋ ಅದು ಗಾಳಿ ಹೀಗೆ ಅನುಮಾನ ಮಾಡಬಹುದು ಕಣ್ಣಿನ ಕಾಣಲ್ಲ ಗಾಳಿ ನಾನಿನ್ನು ಬದುಕಿದ್ದೇನೆ ಅಂದ್ರೆ ಗಾಳಿ ಇದೆ ಅಂತ ಅರ್ಥ ಇದು ಅನುಮಾನ ಅವಶ್ಯಕ ಅಂತ ನೀರು ನೀರಿಗೂ ಕೂಡ ಒಂದು ಗುಣ ಇದೆ ಮಣ್ಣಿಗೆ ಕೂಡ ಒಂದು ಗುಣ ಇದೆ ಇದರಿಂದ ಅಂತಹ ಸಾಮಾನ್ಯವಾದದ್ದನ್ನು ನಾವು ವಿಶೇಷದ ಮೂಲಕವೇ ಕಣ್ಣಿಡಿತೇವೆ ಆದರೆ ಬ್ರಹ್ಮ ವಸ್ತುವಿಗೆ ಆತ್ಮವಸ್ತುವಿಗೆ ಯಾವ ವಿಶೇಷವೂ ಇಲ್ಲ ಯಾವ ವಿಶೇಷವೂ ಇಲ್ಲ ಅಂತ ಹೀಗೆ ಅಂತ ಹೇಗೆ ತೋರಿಸೋದು ಅದನ್ನ ತುಂಬ ಕಷ್ಟ ಆದರೆ ಮನಸ್ಸು ಬಿಡಲ್ಲ ಏನೋ ಒಂದು ವಿಶೇಷವನ್ನು ಕಲ್ಪಿಸಬೇಕಂತೆ ಹೀಗಾಗಿ ಶತಾಯ ಗತಾಯ ಅದು ಪ್ರಯತ್ನ ಪಡುತ್ತೆ ಮತ್ತು ಅಂತಹ ಆತ್ಮವನ್ನು ಮೇಲೆ ಈ ಮನುಷ್ಯ ಕೂಡ ಏನೋ ಒಂದು ಆಗಿ ಚೇಂಜ್ ಆಗ್ತಾನೆ ಪರಿಣಾಮ ಆಗ್ತಾನೆ ಅನ್ನುವಂತಹ ಒಂದು ಕಲ್ಪನೆಯನ್ನು ಇಟ್ಕೊಂಡು ಅರ್ಜುನ ಕೇಳ್ತಾ ಇದ್ದಾನೆ ಈ ಸಮಾಧಿ ಅಂದರೆ ಭಗವಂತನಲ್ಲಿ ನೆಲೆ ನಿಂತಹ ಯಾರು ಸ್ಥಿತ ಅಂದ್ರೆ ಯಾರ ಬುದ್ಧಿ ಅಂತಕ್ಕಂಥದ್ದು ಅಲ್ಲಾಡದೆ ಸ್ಥಿರವಾಗಿ ನಿಂತಿದೆಯೋ ಅಂಥವನ ಭಾಷಾ ಕ ಭಾಷಾ ಅಂದ್ರೆ ಕನ್ನಡದ ಭಾಷೆ ಅಲ್ಲ ಇಲ್ಲಿ ಅಂದ್ರೆ ಅವನು ಇಂಗ್ಲಿಷ್ ಮಾತನಾಡ್ತಾನೋ ಸಂಸ್ಕೃತ ಮಾತನಾಡ್ತಾನೋ ತಮಿಳ್ ಮಾತನಾಡ್ತಾನೋ ಸಾಕ್ಷಾತ್ಕಾರ ಆದ್ಮೇಲೆ ಅಂತ ಅರ್ಥ ಅಲ್ಲ ಭಾಷಾ ಅಂದ್ರೆ ಲಕ್ಷಣ ಏನು ಅಂತ ಅರ್ಥ ಯಾವ ಸ್ವರೂಪ ಯಾವ ಲಕ್ಷಣದಿಂದ ಅವನನ್ನು ಕಂಡಿಡಿಬೋದು ಅಂತ ಅರ್ಥ ಹೇಗೆ ಅಭಿವ್ಯಕ್ತನಾಗ್ತಾನೆ ಅಂತ ಅರ್ಥ ಈ ಭಾಷೆ ಕೂಡ ಹಾಗೆ ತಾನೆ ಭಾಷೆ ಅಂದರೆ ಕೂಡ ನಿಜವಾಗಿಯೂ ಕನ್ನಡ ಅನ್ನೋದು ಭಾಷೆ ಭಾಷೆಯ ವಿಶೇಷ ರೂಪ ತಮಿಳು ಅಂತಕ್ಕಂಥದ್ದು ಭಾಷೆಯ ವಿಶೇಷ ರೂಪ ಭಾಷೆಗೆ ಯಾವ ರೂಪ ಇಲ್ಲ ಇಂಗ್ಲಿಶು ಅನ್ನೋದು ಭಾಷೆಯ ವಿಶೇಷ ರೂಪ ಭಾಷೆ ಅನ್ನೋದು ಸಾಮಾನ್ಯ ಪಕ್ಷಿಗಳ ಭಾಷೆ ಮನುಷ್ಯರ ಭಾಷೆ ನೋಡಿಯದು ಪಕ್ಷಿಗಳಿಗೂ ಮನುಷ್ಯರಿಗೂ ಭಾಷೆ ಅನ್ನೋದು ಸಾಮಾನ್ಯ ಮೃಗಗಳ ಭಾಷೆ ಆ ಭಾಷೆಯನ್ನು ಸಾಮಾನ್ಯ ಪುನಃ ಭಾಷೆಯಲ್ಲಿ ವಿಶೇಷ ಯಾವುದು ಅಂದರೆ ಕನ್ನಡ ತಮಿಳು ಇಂಗ್ಲಿಶು ನೀವು ಹೇಳುವುದು ಭಾಷೆ ಭಾಷೆಯನ್ನು ಒಳಗಿನ ಭಾವವನ್ನ ಅಭಿವ್ಯಕ್ತಿಪಡಿಸುವಂತಹ ಸಾಧನ ಹಾಗೆಯೇ ಇಲ್ಲಿ ಕೂಡ ಅರ್ಜುನ ಕೇಳ್ತಾ ಇದ್ದಾನೆ ಸ್ಥಿತಪ್ರಜ್ಞ ಅಥವಾ ಭಗವಂತನಲ್ಲಿ ನೆಲೆ ನಿಂತಿದ್ದಾನೆ ಆ ವ್ಯಕ್ತಿಯು ತನ್ನಲ್ಲಿ ಇರ್ತಕ್ಕಂತಹ ಆ ಜ್ಞಾನವನ್ನ ತನ್ನಲ್ಲಿ ಆ ಭಗವಂತನಲ್ಲಿ ನಾನು ನೆಲೆ ನಿಂತಿದ್ದೇನೆ ಅನ್ನುವುದನ್ನ ತನ್ನ ಜೀವನದಿಂದ ಹೇಗೆ ಅಭಿವ್ಯಕ್ತಿಪಡಿಸ್ತಾನೆ ಅಂತ ತಾತ್ಪರ್ಯ ಇದೆ ಹೇಗೆ ಅಭಿವ್ಯಕ್ತಿಪಡಿಸ್ತಾನೆ ಹೇಗೆ ಕಂಡಿಡಿಬಹುದು ಯಾವ ಲಕ್ಷಣದಿಂದ ಅವನು ಕಂಡು ಹಿಡಿಬಹುದು ಪುನಃ ಆ ವಿಕಲ್ಪದಿಂದ ಕೇಳ್ತಾ ಇದ್ದಾನೆ ಸ್ಥಿತದೀಹಿ ಅಂದರೆ ಸ್ಥಿರ ಬುದ್ಧಿ ಉಳ್ಳಂತಹ ಅವನು ಕಿಂ ಪ್ರಭಾಶೇತ ಕಿಂ ಪ್ರಭಾಷೇತ ಅಂದ್ರೆ ಏನನ್ನು ಕುರಿತು ಮಾತನಾಡ್ತಾನೆ ಲೌಕಿಕವಾಗಿರುವುದನ್ನು ಕುರಿತು ಮಾತನಾಡ್ತಾನೆಯೋ ಆಧ್ಯಾತ್ಮಿಕವಾಗಿ ಇರುವುದನ್ನು ಕುರಿತು ಮಾತನಾಡ್ತಾನೆಯೋ ಅಥವಾ ಕಷ್ಟವಾಗಿ ಮಾತನಾಡ್ತಾನೆಯೋ ಸುಲಭವಾಗಿ ಮಾತನಾಡ್ತಾನೆಯೋ ಹೇಗೆ ಮಾತನಾಡ್ತಾನೆ ಅಥವಾ ಕಿಮಾಸೀತ ಹೇಗೆ ಕುಳಿತುಕೊಳ್ಳುತ್ತಾನೆ ಅವನು ಕುಳಿತುಕೊಳ್ಳುವಂತಹ ವಿಧಾನದಲ್ಲಿ ಏನಾದ್ರು ಅಂದ್ರೆ ಉಲ್ಟ ಉಲ್ಟ ಏನಾದ್ರು ಕುತ್ಕೊಡ್ತಾನೋ ಅಥವಾ ಹೇಗೆ ನಿಂತ್ಕೊಡ್ತಾನೆ ಬಹುಶಃ ಶೀರ್ಷಾಸನ ಹಾಕೊಂಡು ನಿಂತ್ಕೊಡ್ತಾನಿಯೋ ಅಥವಾ ಬೇರೆ ಯಾವ್ದಾದ್ರು ಆಸನದಲ್ಲಿ ನಿಂತ್ಕೊಳ್ತಾನೋ ಸಾಕ್ಷಾತ್ಕಾರ ಆದ್ಮೇಲೆ ಅದನ್ನೇ ಶ್ರೀಮಾತೆಯವರು ಶ್ರೀಮಾತೆ ಶಾರದಾ ದೇವಿಯವರಿಗೆ ಒಬ್ಬರು ಕೇಳ್ತಾರೆ ಅಮ್ಮ ಈ ಬ್ರಹ್ಮಜ್ಞಾನಿಗಳು ಹೇಗಿರ್ತಾರೆ ಯಾವ ರೀತಿ ಇರ್ತಾರೆ ಆಗ ಶ್ರೀಮಾತ ಶಾರದ ಹೇಳ್ತಾರೆ ಏನಪ್ಪಾ ಏನ್ ಬ್ರಹ್ಮಜ್ಞಾನ ಬಂದ ತಕ್ಷಣ ಅವ್ರಿಗೆ ಎರಡು ಕೋಡ್ ಬರುತ್ತೆ ಅಂತ ಆ ಶ್ರೀಮಾತೆ ಶಾರದೇವಿಯವರು ಈ ರೀತಿಯಾಗಿ ನೆಗೆಟಿವ್ ಆಗಿ ಹೇಳ್ತಾರೆ ಅದೇ ಇಲ್ಲಿ ಹೇಳ್ತಾರೆ ಯಾವ ರೀತಿಯಿಂದಲೂ ಹೊರಗಿನ ಬಾಹ್ಯ ಲಕ್ಷಣದಿಂದ ಅವರು ಕಂಡುಹಿಡಿಯೋದಕ್ಕೆ ಕಷ್ಟ ಅಂತ ಅರ್ಥ ತುಂಬಾ ಕಷ್ಟ ವಿಶೇಷನಾಗುವುದು ಸುಲಭ ನಾವೆಂದರು ಕೂಡ ವಿಶೇಷ ಹೇಳ್ಕೊಡ್ತೇವೆ ನಾವು ಡಾಕ್ಟರ್ ನನಗೆ ಡಾಕ್ಟ್ರೇಟ್ ಇಲ್ಲ ಅಂದರೂ ಕೂಡ ಲಂಚ ಕೊಟ್ಬಿಟ್ಟು ಡಾಕ್ಟರೇಟ್ ಪಡ್ಕೊಳ್ತೇನೆ ನಾನು ಮಾರನೇ ದಿವಸ ನನಗೆ ಲಂಚ ಕೊಟ್ಬಿಟ್ಟು ನನಗೆ ಡಾಕ್ಟರೇಟ್ ಬಂದ್ಬಿಡುತ್ತೆ ಅದು ಸುಲಭ ಯಾಕೆ ನಾನು ವಿಶೇಷವಾಗಿ ತೋರಿಸ್ಕೊಡ್ಬೇಕು ಸಮಾಜದಲ್ಲಿ ಎಲ್ಲ ರೀತಿಯಂದು ಮನುಷ್ಯ ವಿಶೇಷವಾಗಿರಲಿಕ್ಕೆ ಇಷ್ಟಪಡ್ತಾನೆ ಆದರೆ ಸಾಮಾನ್ಯದಲ್ಲಿ ಸಾಮಾನ್ಯವಾಗಿರಲಿಕ್ಕೆ ಯಾರೂ ಕೂಡ ಇಷ್ಟಪಡೋದಿದೆ ಏನು ನಾನೇನು ಮೂಲೆ ಗುಂಬ ಸಾಮಾನ್ಯಲಿ ಸಾಮಾನ್ಯ ಅಂದರೆ ಅವನನ್ನು ತಿಳ್ಕೊಡ್ತಾನೆ ನಾನು ಸತ್ತೇ ಹೋದೆ ಅಂತ ಈಗ ಯಾರನ್ನು ಗಮನಿಸದೆ ಹೋದರೆ ಏನ್ರಿ ನಾನು ಸತ್ತೋಗಿದೀನಾ ಇಲ್ಲಿ ಕಾಣಿಸ್ತಾ ಇಲ್ವಾ ಇಲ್ಲಿ ಅಂತ ಅವರು ತೀದು ತೀವಿದು ಇನ್ನೊಬ್ಬರಿಗೆ ಹೇಳ್ತಾರೆ ಅಂದ್ರೆ ನನ್ನ ನೋಡಿ ನನ್ ಗುರ್ತಿಸಿ ನನ್ನ ಗುರ್ತಿಸಿ ಅಂತ ಯಾರು ಗುರ್ತಿಸದೆ ಹೋದ್ರೆ ತುಂಬ ಕಷ್ಟ ಆಗತ್ತವರಿಗೆ ಕಸಿ ಬಿಸಿ ಆಗುತ್ತೆ ಗಲಿಬುಲಿ ಆಗುತ್ತೆ ತಾನು ಇಲ್ವೋ ಅನ್ನುವಂಥ ಭಯ ಇದು ಸಾಮಾನ್ಯವಾಗಿ ಮನುಷ್ಯನ ಒಂದು ಸ್ಥಿತಿ ಹಾಗೆಯೇ ಇಲ್ಲಿ ಇವನಿಗೂ ಒಂದು ಕ್ಯೂರಿಯಾಸಿಟಿ ಇದೆ ಕ್ಯೂರಿಯಾಸಿಟಿ ಯಾವ ರೀತಿಯಲ್ಲಿ ಪ್ರಜೇತ ಕಿಂ ಹೇಗೆ ನಡೆದಾಡ್ತಾರ ಅವರು ವಕ್ರವಕ್ರವಾಗಿ ಓಡಾಡ್ತಾರೋ ಹಾವಿನ ರೀತಿಯಲ್ಲಿ ಅಥವಾ ಕುಪ್ಪಡಿಸ್ಕೊಂಡು ಓಡಾಡ್ತಾರೋ ಅಥವಾ ನಮ್ಮ ರೀತಿಯಲ್ಲಿ ಹೀಗೆಯೇ ಎರಡು ಕಾಲ್ನಿಂದಲೂ ನಡೆದಾಗ್ತಾರೋ ಅಥವಾ ನಾಲ್ಕು ಕಾಲದಿಂದ ನಡೆದಾಡ್ತಾರೋ ಅನ್ನುವಂತಹ ಸಂಶಯದಿಂದ ಇಲ್ಲಿ ಕೇಳ್ತಾ ಇದ್ದಾನೆ ಇವರ ಆಚಾರ ವಿಚಾರ ವೇಷಭೂಷಣಗಳು ಎಲ್ಲ ಯಾವ ರೀತಿಯಲ್ಲಿ ಇರುತ್ತೆ ಕೃಷ್ಣ ದಯವಿಟ್ಟು ಹೇಳು ಅಂತ ಹೇಳಿದಾಗ ಭಗವಂತ ಒಮ್ಮೆ ಮನಸ್ಸಿನಲ್ಲಿ ನಕ್ಕಿರ್ತಾನೆ ಅಯ್ಯೋ ಇಲ್ಲಿ ಇಲ್ಲಿ ಬಿಡು ನೀನು ಮೊಟ್ಟ ಮೊದಲನೇದಾಗಿ ಈ ವಿಚಾರವಾಗಿ ಕಾಣ್ತಾ ಕೇಳ್ತಾ ಇದೆಯಾ ಯಾಕೆ ಗೊತ್ತಾ ಇದುವರೆಗೂ ಕೂಡ ನೀನು ನಿನ್ನ ಇಡೀ ಜೀವನದಲ್ಲಿ ಅರ್ಥ ಕಾಮ ಧರ್ಮ ಇದ್ರ ಮೂರ ಬಗ್ಗೆ ಮಾತ್ರ ಆಲೋಚನೆ ಮಾಡಿ ನಿನಗೆ ಗೊತ್ತು ಹೊರತು ನಾಲ್ಕನೆಯ ವರ್ಗವಾದಂತಹ ಮೋಕ್ಷ ಮತ್ತು ಮೋಕ್ಷವನ್ನು ಹೊಂದಿ ಮುಕ್ತರಾಗಿರುವಂತಹ ಮನುಷ್ಯರ ಬಗ್ಗೆ ಕೇಳಿಯೇ ಗೊತ್ತಿತ್ತು ಆದ್ರಿಂದಲೇ ಮೊಟ್ಟ ಈ ಬಾರಿಯಾಗಿ ಪ್ರಶ್ನೆ ಮಾಡ್ತಾ ಇದೆಯಲ್ಲ ಅದಕ್ಕೋಸ್ಕರ ನಿನ್ನ ಪ್ರಶ್ನೆ ಉತ್ತರ ವಿಚಿತ್ರವಾಗಿದೆ ಇರಲಿ ಇರಲಿ ಆದರೂ ನಾನು ಅತ್ಯಂತ ತಾಳ್ಮೆಯಿಂದ ಉತ್ತರವನ್ನು ಹೇಳ್ತೇನೆ ಕೇಳು ಅಂತ ಹೇಳಿ ಖುಷಿಯಿಂದ ಇವನು ಅವನು ಕೇಳಿರುವಂತಹ ಪ್ರಶ್ನೆಗೆ ನೇರವಾಗಿ ಉತ್ತರ ಹೇಳುವುದಿಲ್ಲ ನೋಡಿ ಈ ಪ್ರಶ್ನೆಗೆ ಉತ್ತರ ಗುರುಗಳು ಕೂಡ ಯಾವ ರೀತಿಯಲ್ಲಿ ನೀಡ್ತಾರೆ ಅಂದ್ರೆ ಶಿಷ್ಯನಿಗೆ ಅರ್ಥವಾಗುವ ರೀತಿಯಲ್ಲಿ ಹೇಗೆ ಹೇಳಬೇಕು ಹಾಗೆ ಹೇಳ್ತಾರೆ ಡೈರೆಕ್ಟ್ ಆಗಿ ಹೇಳಿದ್ರೆ ಶಿಷ್ಯನಿಗೆ ಎಷ್ಟೋ ಬಾರಿ ಅರ್ಥ ಆಗುದಿಲ್ಲ ಶಿಷ್ಯ ಡೈರೆಕ್ಟ್ ಆನ್ಸರನ್ನು ಎಕ್ಸ್ಪೆಕ್ಟ್ ಮಾಡ್ತಿದ್ರೂ ಕೂಡ ಆ ಆನ್ಸರನ್ನು ಉತ್ತರವನ್ನು ಅವನಿಗೆ ನೀಡಿದರೆ ಚಿತ್ತ ಭ್ರಮೆ ಉಂಟಾಗುತ್ತದೆ ಯಾಕೆಂದರೆ ವಿಷಯ ಸೂಕ್ಷ್ಮಾತಿ ಸೂಕ್ಷ್ಮವಾಗಿ ಹೋಗ್ತಾ ಇದ್ದ ಹಾಗೆ ಅದನ್ನು ತಿಳಿಸುವಂತಹ ವಿಧಿವಿಧಾನಗಳು ಕೂಡ ಬೇರೆ ಬೇರೆ ಆಗ್ತಾ ಇರಬೇಕು ಏನೋ ಬಿಸ್ನೆಸ್ ಬಗ್ಗೆ ಕೇಳದೆ ಅಂತ ಹೇಳಿದ್ರೆ ಛಟ್ ಅಂತೇಳಿ ಡೈರೆಕ್ಟಾಗಿ ಹೇಳ್ಬಿಡ್ಬೋದು ಅಥವಾ ಯಾರ್ದೋ ಬಗ್ಗೆ ಏನೋ ಒಂದು ಕೇಳಿದೆ ಅಂದ್ರೆ ಇದ್ದದ ಇದ್ದಕ್ಕೆ ಹೇಳ್ಬಿಡ್ಬೋದು ಬ್ರಹ್ಮದ ವಿಷಯವಾಗಿ ಆಧ್ಯಾತ್ಮಿಕ ವಿಷಯವಾಗಿ ಹೇಳ್ತಾ ಇದ್ದಾಗ ಇವನಿಗೆ ಈಗ ಕೇಳಿರುವಂತಹ ಇಲ್ಲಪ್ಪ ಅವನ ನೆಟ್ಟಿಗೆ ನಿಲ್ತಾನೆ ಇಲ್ಲಪ್ಪ ಅವನ್ ನಂತರನೆ ಮಾತಾಡ್ತಾನೆ ಇಲ್ಲಪ್ಪ ಅವನು ಏನು ಹ ಅವನ್ ನಂತರನೆ ಕೂತ್ಕೊಡ್ತಾನೆ ಅಂತ ಹೇಳಿದ್ರೆ ಆಸಕ್ತಿ ಕಳ್ಕೊಂಡ್ಬಿಡ್ತಾವ ನಂತರನೆ ಇರ್ತಾನೆ ನಂತರನೇ ಇದ್ರೆ ಅವನು ಜ್ಞಾನಿ ಹೇಗಾಗ್ತಾನೆ ಪುನಃ ಪ್ರಶ್ನೆ ಹೇಳುತ್ತೆ ಇವನು ತಲೆಯಲ್ಲಿ ಹೇಗೆ ಕೂತಿದೆ ಅಂದರೆ ಜ್ಞಾನಿ ಅಂದರೆ ನನಗಿಂತ ಏನೋ ಒಂದು ಚೇಂಜ್ ಆಗಿರಬೇಕು ಅವನಿಗೆ ಆದ್ದರಿಂದ ಇಲ್ಲಿ ಕೃಷ್ಣ ಉತ್ತರ ಹೇಳ್ತಾ ಇದ್ದಾನೆ ಯಾವ ರೀತಿಯಲ್ಲಿ ಜ್ಞಾನವನ್ನು ಪಡಿಬೇಕು ಮೊಟ್ಟ ಮೊದಲನೆಯದಾಗಿ ಅದನ್ನು ತಿಳ್ಕೊ ಆಮೇಲೆ ನಿನಗೆ ಗೊತ್ತಾಗುತ್ತೆ ಈ ಜ್ಞಾನವನ್ನು ಹೊಂದಿರತಕ್ಕಂತಹ ಬುದ್ಧಿ ಸ್ಥಿರವಾಗಿ ನಿಂತಿರ್ತಕ್ಕಂತಹ ಬ್ರಹ್ಮಜ್ಞಾನಿಗಳ ಲಕ್ಷಣ ಯಾವ ರೀತಿ ಇರುತ್ತೆ ಅಂತ ಇದರಲ್ಲಿ ಸಾಮಾನ್ಯವಾಗಿ ನಾವು ಇಲ್ಲಿ ತನಕ ನೋಡಿರುವಂತಹ ಒಂದು ವಿಚಾರದಲ್ಲಿ ನಮಗೆ ಗಮನಿಸಬೇಕನ್ನೋ ಒಂದು ಅಂಶವನ್ನು ನಿಮ್ಗೆ ಹೇಳ್ಬಿಡ್ತೇನೆ ಭಗವಂತ ಇಲ್ಲಿ ತನಕ ಬುದ್ಧಿಯ ಸ್ಥಿರತೆಯನ್ನು ಹೇಳ್ಕೊಂಡು ಬಂದ ಹೌದೋ ಇಲ್ವ ಬುದ್ಧಿಯ ಸ್ಥಿರತೆ ಇಲ್ಲದೆ ಯಾವ ಕೆಲಸವೂ ಯಾವ ಪುರುಷಾರ್ಥವೂ ಕೂಡ ಸಂಪಾದನೆ ಮಾಡೋಕ್ಕಾಗುವುದಿಲ್ಲ ಅಂತ ಅವನು ಗೊತ್ತಿತ್ತು ಹೀಗಾಗಿ ಬುದ್ಧಿಯ ಸ್ಥಿರತೆಯನ್ನು ಗಟ್ಟಿ ಮಾಡ್ತಾ ಮಾಡ್ತಾ ಇಲ್ಲಿ ಸ್ಥಿತ ಲಕ್ಷಣವನ್ನು ಹೇಳ್ಕೊಂಡು ಬರ್ತಾ ಹೇಳ್ತಾ ಇದ್ದಾನೆ ಈ ಜ್ಞಾನ ಅಂತಕ್ಕಂಥದ್ದು ನಮ್ಮಲ್ಲಿ ಬುದ್ಧಿಯಲ್ಲಿ ಗುಪ್ತವಾಗಿ ಇರ್ತದೆ ಒಳಗಡೆ ಬುದ್ಧಿ ಅದನ್ನು ರಕ್ಷಿಸಿಕೊಂಡೇ ಇರ್ತದೆ ಗುಪ್ತವಾಗಿ ಇರ್ತದೆ ಕರ್ಮಯೋಗ ಅಂತಕ್ಕಂಥದ್ದು ಆ ಜ್ಞಾನದ ಆಚರಣೆ ಯಾವ ಜ್ಞಾನ ಆತ್ಮದ ಜ್ಞಾನ ಗುಪ್ತವಾಗಿ ಬುದ್ಧಿಯಲ್ಲಿ ಇತ್ತೋ ಅದನ್ನು ಯಾವ ರೀತಿಯಲ್ಲಿ ಆತ ಕರ್ಮದಲ್ಲಿ ಆಚರಣೆ ಮಾಡ್ತಾನೆಯೋ ಆಗ ಅದು ಕರ್ಮಯೋಗವಾಗುತ್ತೆ ಈಗ ಕೇವಲ ಈ ಜ್ಞಾನವನ್ನೇ ಆತ ಹೇಳ್ತಾ ಇದ್ರೆ ಅದನ್ನು ಜೀವನದಲ್ಲಿ ಆಚರಣೆಗೆ ತರದೆ ಹೋದರೆ ಯಾವ ರೀತಿಯಲ್ಲಿ ಉಂಟಾಗತ್ತೆ ಅಂದರೆ ಒಬ್ಬ ದೊಡ್ಡ ಸಂಗೀತ ತಜ್ಞ ಎಷ್ಟು ದೊಡ್ಡ ಸಂಗೀತ ತಜ್ಞ ಅಂದರೆ ಅನೇಕ ಸಂಗೀತದ ಪುಸ್ತಕಗಳನ್ನು ಓದ್ಬಿಟ್ಟಿದ್ದಾನ ಅನೇಕ ಸಂಗೀತದ ಪುಸ್ತಕವನ್ನು ಓದಿದ್ದಾನೆ ಅನೇಕರು ಹೇಳಿದ್ದನ್ನು ಕೇಳಿದ್ದಾನೆ ಸಂಗೀತದ ಬಗ್ಗೆ ಅವ್ರು ಯಾವ ರೀತಿಯಲ್ಲಿ ಹಾಡ್ತಾ ಇದ್ದಾರೆ ಅದನ್ನು ಕೂಡ ಕೂತ್ಕೊಂಡು ಕೇಳಿದ್ದಾನೆ ಆದರೆ ಕಂಠ ಚೆನ್ನಾಗಿಲ್ಲ ಕಂಠ ಚೆನ್ನಾಗಿಲ್ಲ ಅಭ್ಯಾಸವನ್ನೇ ಮಾಡಿಲ್ಲ ಹೇಗಿರುತ್ತೆ ಆಲೋಚನೆ ಮಾಡಿ ಆ ವ್ಯಕ್ತಿಯ ಬಗ್ಗೆ ಇನ್ನೊಬ್ಬ ವ್ಯಕ್ತಿ ಅವನಿಗೆ ಚೆನ್ನಾಗಿ ಕಂಠ ಇದೆ ಚೆನ್ನಾಗಿ ಕೂಡ ಆಲಾಪ ಕೂಡ ಮಾಡಬಲ್ಲ ಸಂಗೀತ ಜ್ಞಾನವೇ ಇಲ್ಲ ಗಂಧವೇ ಇಲ್ಲ ಸಂಗೀತ ಶಾಸ್ತ್ರದ ನಿಜವಾದ ನೈಜ ಜ್ಞಾನ ಏನಿರಬೇಕು ಅದಿಲ್ಲ ಹೇಗಿರುತ್ತೆ ನೋಡಿ ಅಂಜೀವ ಯಾವಾಗ ಇದೆರಡೂ ಕೂಡ ಅವನಲ್ಲಿ ಮೇಳೈಸ್ತದೋ ಎರಡೂ ಕೂಡ ಯಾವಾಗ ಅವನಲ್ಲಿ ಸ್ಥಿತವಾಗ್ತದೋ ಇರ್ತದೆಯೋ ಆಗ ಆತ ಒಬ್ಬ ಸರಿಯಾದಂತಹ ಸಂಗೀತಜ್ಞ ಆಗಲಿಕ್ಕೆ ಸಾಧ್ಯ ಸಂಗೀತದ ಬಗ್ಗೆ ಅವನಿಗೆ ಜ್ಞಾನವೂ ಇದೆ ಆತ ಹಾಡನ್ನು ಕೂಡ ಅತ್ಯಂತ ಶಾಸ್ತ್ರೀಯವಾಗಿ ಸುಶ್ರಾವ್ಯವಾಗಿ ಹಾಡಬಲ್ಲಂತಹ ಸಾಮರ್ಥ್ಯ ಇದೆ ಇದೆರಡೂ ಇರಬೇಕು ಒಬ್ಬನಲ್ಲಿ ಆಗ ಮಾತ್ರ ನಿಜವಾದ ಒಂದು ಕಾಂಟ್ರಿಬ್ಯೂಷನ್ ಅದು ನೀಡಬಲ್ಲ ಸಮಾಜಕ್ಕೆ ಇದನ್ನು ತಲೆಯಲ್ಲಿ ಇಟ್ಕೊಂಡು ಕೃಷ್ಣ ಸಾಂಖ್ಯ ಅಂದರೆ ಈ ಜ್ಞಾನಯೋಗವನ್ನು ಹೇಳಿ ಈ ಜ್ಞಾನಯೋಗ ಬರೀ ಬುದ್ಧಿಯಲ್ಲಿ ಇದ್ದರೆ ಆಗೋದಿಲ್ಲ ಯಾಕೆಂದರೆ ಎಷ್ಟೋ ಜನಕ್ಕೆ ಬುದ್ಧಿಯಲ್ಲಿ ಅನೇಕ ವಿಷಯವನ್ನು ತಿಳ್ಕೊಂಡಿರ್ತಾರೆ ಯಾವಾಗ ಅಪ್ಲೈ ಮಾಡುವಂತಹ ಸಮಯ ಬರುತ್ತೋ ಆವಾಗ ಆ ಶ್ರೀರಾಮಕೃಷ್ಣ ಹೇಳಿದ ರೀತಿಯಲ್ಲಿ ಮನೆಯ ಗಿಳಿಯಂತೆ ಬೆಕ್ಕು ಹಿಡಿದಾಗ ಇಡೀ ದಿವಸ ಹೇಳ್ತಾ ಇತ್ತಂತೆ ರಾಮ ರಾಮ ರಾಮ ರಾಮ ಅಂತ ಹೇಳಿದವರಲ್ಲ ಅಯ್ಯೋ ರಾಮ ಎಷ್ಟು ಚೆನ್ನಾಗಿ ಮುದ್ದಾಗಿ ರಾಮ ರಾಮ ಅನ್ನಲ್ಲಪ್ಪಾ ಅಂತ ಎಲ್ರೂ ಕೂಡ ಅದರತ್ತ ಬರೋದು ಹಿಂಗನ ಅದನ್ನು ಯಾವಾಗಲೂ ಡೋರ್ ಓಪನ್ ಆದಾಗ ಬೆಕ್ಕು ಗಬಕ್ ಅಂತ ಹಿಡಿತು ಆವಾಗ ಅದು ತನ್ನ ಎಂದಿನ ಸ್ವಭಾವವಾದಂತಹ ಕ್ಯಾಂ ಕ್ಯಾ ಅಂತಲೇ ಅಂತ ಆವಾಗ ಒಂದು ವೇಳೆ ಅದು ರಾಮ ಅಂತ ಹೇಳಿದ್ರೆ ನಿಜವಾದ ರಾಮ ಅನ್ನೋದು ಅದರ ಒಳಗೆ ಇಳಿದಿದೆ ಅಂತ ಆಯ್ತು ಆದ್ರೆ ಕಂಠದಿಂದ ಒಳಗೆ ರಾಮ ಅನ್ನುವಂಥ ಶಬ್ದ ಯಾವುದಕ್ಕೆ ಆ ಗಿಣಿಯ ಸುಮ್ಮನೆ ಯಾರೋ ಉಚ್ಚರಿಸ್ತಾ ಅದನ್ನ ಅನ್ಕೊಂಡು ಇದು ಕೂಡ ಹೀಗೆ ಹೀಗೆ ಅದನ್ನ ಅನುಕರಣೆ ಮಾಡ್ತಾ ಈ ಅನುಕರಣೆಯ ದಾಸರಾಗಬಾರ್ದು ನಾವು ಅನ್ನೋದನ್ನ ಖಚಿತಪಡಿಸ್ಕೊಡ್ಬೇಕಾದ್ರೆ ಆ ಜ್ಞಾನ ಅಂತಕ್ಕಂಥದ್ದು ನಮ್ಮ ಕರ್ಮದ ಆಳಕ್ಕೆ ಇಳಿಬೇಕು ಅನ್ನುವಂತ ಒಂದು ಉದ್ದೇಶವನ್ನು ಇಟ್ಕೊಂಡು ಭಗವಂತ ಏನು ಮಾಡ್ದ ಅಂದರೆ ಒಂದು ವೇಳೆ ನಮ್ಮ ಆಚರಣೆ ಹಾಗೂ ನಮ್ಮ ಜ್ಞಾನ ಇದೆರಡರಲ್ಲಿ ಅಂತರ ಜಾಸ್ತಿ ಇದ್ರೂ ಪರವಾಗಿಲ್ಲ ಆದರೆ ಇದೆರಡು ವಿರುದ್ಧವಾಗಿರಬಾರ್ದು ಅಂದರೆ ಹೇಳೋದೊಂದು ಮಾಡೋದೊಂದು ಹಾಗಾಗಿರ್ಬಾರ್ದು ಜ್ಞಾನ ಒಂದು ಎಲ್ಲ ಬ್ರಹ್ಮ ಅಂತ ಪಕ್ಕದ ಮನೆ ಇದು ಆಚರಣೆ ಇದು ಆಚರಣೆ ಜ್ಞಾನ ಬಾಯಲ್ ಹೇಳಿದ ಒಂದು ಆಚರಣೆ ಇನ್ನೊಂದು ಹೀಗಾಗಿರಬಾರ್ದು ವಿರುದ್ಧವಾಗಿರಬಾರ್ದು ಒಂದು ವೇಳೆ ಆಚರಿಸ್ಲಿಕ್ಕೆ ನಮಗೆ ಎಷ್ಟು ಸಾಧ್ಯವೋ ಅಷ್ಟಾದ್ರೂ ಪರವಾಗಿಲ್ಲ ಕಡಿಮೆ ಆಚರಿಸಿ ಪರವಾಗಿಲ್ಲ ಆದ್ರೆ ಯಾವ ಜ್ಞಾನವನ್ನ ಇಟ್ಕೊಂಡಿದ್ದೀರ್ಯೋ ಆ ಜ್ಞಾನಕ್ಕೆ ಸರಿಸಮನಾಗಿ ಆಚರಿಸಿ ಅದರಲ್ಲಿ ಅಂತರವಿದ್ರೂ ಪರವಾಗಿಲ್ಲ ಆಚರಿಸ್ತಾ ಆಚರಿಸ್ತಾ ನಿಧಾನವಾಗಿ ಅಭ್ಯಾಸ ಮಾಡ್ತಾ ವೈರಾಗ್ಯವನ್ನು ಹೊಂದುತ್ತಾ ಆಚರಣೆಗೂ ಜ್ಞಾನಕ್ಕೂ ಅಂತರ ಕಡಿಮೆ ಆಗ್ತಾ ಬರುತ್ತೆ ಕರ್ಮಯೋಗದ ವೈಶಿಷ್ಟ್ಯ ಅದೇ ಕರ್ಮಯೋಗ ಮಾಡ್ತಾ ಮಾಡ್ತಾ ಮಾಡ್ತಾ ಸರ್ವಂ ಕರ್ಮಾಖಿಲಂ ಪಾರ್ಥ ಜ್ಞಾನೇ ಪರಿಸಮಾಪ್ಯತೆ ಎಲ್ಲ ಕರ್ಮಗಳು ಕೊನೆಯಲ್ಲಿ ಹೋಗಿ ಜ್ಞಾನದಲ್ಲಿ ಹೋಗಿ ಸುಟ್ಟು ಭಸ್ಮವಾಗುತ್ತೆ ನಿಮಗೆ ಜ್ಞಾನವನ್ನು ಕೊಡುತ್ತವೆ ಯಾವಾಗ ಯೋಗ ದೃಷ್ಟಿಯಿಂದ ಮಾಡಿದಾಗ ಮಾತ್ರ ಅದನ್ನು ನಾವು ತಲೆಯಲ್ಲಿ ಒಂದು ಮತ್ತು ಯೋಗ ಬುದ್ಧಿಯಲ್ಲಿ ನಾಲ್ಕು ಹಂತ ಇದೆ ಯಾವುದಿದು ಅಂದರೆ ಮೊಟ್ಟ ಮೊದಲನೇದಾಗಿ ಸಾಧನವನ್ನು ನಿಶ್ಚಯ ಮಾಡತಕ್ಕಂತಹ ಒಂದು ವಿಧಾನ ಸಾಧನ ಯಾವುದು ಆ ಸಾಧನವನ್ನು ನಿಶ್ಚಯ ಮಾಡಿದ ಮೇಲೆ ಫಲ ನಿರಪೇಕ್ಷವಾಗಿ ಏಕಾಗ್ರತೆಯನ್ನು ಹೇಗೆ ಫಲ ಮಾಡಿದಾಗ ಬುದ್ಧಿ ಅಂತಕ್ಕಂಥದ್ದು ಅಲ್ಲಿ ಇಲ್ಲಿ ಓಡಾಡದೆ ಒಂದು ಒಂದು ಕಡೆಯಲ್ಲಿ ಮಾತ್ರ ಭಗವಂತನಲ್ಲಿ ಮಾತ್ರ ನೆಲೆ ನಿಂತು ಏಕಾಗ್ರತೆಯನ್ನು ಪಡಿತದೆ ಅಲ್ಲಿಯ ತನಕ ಏಕಾಗ್ರತೆಯನ್ನು ಬುದ್ಧಿ ಹೊಂದೂರಿದ ಎರಡನೇ ಹಂತ ಮೂರನೇ ಹಂತ ಈ ಏಕಾಗ್ರತೆ ಇನ್ನೂ ಗಟ್ಟಿ ಆಗ್ತಾ ಆಗ್ತಾ ಬುದ್ಧಿಯಲ್ಲಿ ಸಮತೆ ಸಮತೆ ಅಥವಾ ಇನ್ನೊಂದು ಭಾಷೆಯಲ್ಲಿ ಹೇಳಬೇಕಾದ್ರೆ ಯೌಗಿಕ ಭಾಷೆ ಪತಂಜಲಿಯ ಭಾಷೆಯಲ್ಲಿ ಹೇಳಬೇಕಾದ್ರೆ ಸಮಾಧಿ ಆ ಪತಂಜಲಿಯ ಸಮಾಧಿಯೇ ಸಮತೆ ಚಿತ್ತವೃತ್ತಿ ನಿರೋಧ ಅದು ಕೇವಲ ಈ ಚಿತ್ತವೃತ್ತಿ ನಿರೋಧ ಉಂಟಾದರೂ ಕೂಡ ಸಮಾಧಿಯಲ್ಲಿ ಇದ್ರೂ ಕೂಡ ವಾಪಸ್ ಬಂದ್ಬಿಡುವುದು ಸಮಾಧಿ ಇಲ್ಲ ಗ್ಯಾರಂಟಿ ಇಲ್ಲ ಅದು ಆ ಸಮಾಧಿ ಇದೆಯಲ್ಲ ಚಿತ್ತವೃತ್ತಿ ನಿರೋಧವಾಗಿರ್ತಕ್ಕಂತಹ ಯಾವ ಸಮಾಧಿ ಇದೆಯೋ ಆ ಒಂದು ಸಮಾಧಿ ಕೂಡ ಅದರಿಂದ ವಾಪಸ್ ಬಂದ್ಬಿಡ್ಬೋದು ಆತ ಅವನ ಒಂದು ಕರ್ಮದ ಫೋರ್ಸ್ನಿಂದ ಅದನ್ನ ಎಬ್ಬಸ್ಬಿಡತ್ತೆ ಅವನು ವಾಪಸ್ ಬಂದ್ಬಿಡ್ಬೋದು ಹಾಗೆ ಹಾಗಾಗದಂತೆ ಇನ್ನೂ ಕೂಡ ಸ್ಥಿರವಾದಂತಹ ಸಮಾಧಿಯನ್ನು ಆತ ಹೊಂದಿದಾಗ ಅಂದರೆ ದಟ್ ಇಸ್ ಕಾಲ್ಡ್ ಸಹಜ ಸಮಾಧಿ ಎತ್ರ ಎತ್ತ ಮನೋಯಾದಿ ತತ್ರ ತತ್ರ ಸಮಾಧಯ ಅಂತಹ ಸ್ಥಿತಿ ಎಲ್ಲೆಲ್ಲಿ ಅವನಿಗೆ ಮನ್ಸು ಹೋಗುತ್ತೋ ಅಲ್ಲೆಲ್ಲ ಸಮಾಧಿ ಉಂಟಾಗುತ್ತೆ ಯಾಕೆಂದರೆ ಎಲ್ಲ ಕಡೆ ಆತ ಬ್ರಹ್ಮನನ್ನೇ ನೋಡ್ತಾ ಇರ್ತಾನೆ ಇದು ಸ್ಥಿತಪ್ರಜ್ಞೆಯ ಲಕ್ಷಣ ಅಂದರೆ ಇದು ಸಮಾಧಿಸ್ತನ ಲಕ್ಷಣ ಅಂದರೆ ಬೇರೆ ಯಾವುದೂ ಅಲ್ಲ ಅಂದರೆ ಸಹಜವಾದಂತಹ ಸಮಾಧಿಯನ್ನು ಪಡಿಬೇಕು ಅಂತ ಭಗವಂತ ಹೇಳ್ತಾ ಇದ್ದಾನೆ ಯಾವ ಸಮಾಧಿಯನ್ನು ಹೊಂದಿದರೆ ವಾಪಸ್ ಬರುವಂತಹ ಭಯವಿಲ್ಲವೋ ಅಂತಹ ಈ ಸಮಾಧಿಯನ್ನ ಸ್ಥಿತ ಪ್ರಜ್ಞಾವಸ್ಥೆಯನ್ನು ಆತ ಹೇಳ್ತಾ ಇದ್ದಾನೆ ಅಖಂಡವಾದಂತಹ ನಿಶ್ಚಲವಾಗಿರ್ತಕ್ಕಂತಹ ಆದರೆ ಸಹಜವಾಗಿರ್ತಕ್ಕಂತಹ ಸ್ಥಿತಿ ಸಹಜವಾದಂತಹ ಅವನಿಗೆ ಅದು ಸಹಜ ನಮಗೆ ಹೇಗೆ ಪ್ರಪಂಚ ಸಹಜವೋ ಅವನಿಗೆ ಅದು ಸಹಜ ಸಹಜವಾಗಿಯೇ ಸಮಾಧಿಯಲ್ಲಿ ಇರ್ತಾನೆ ನಾವು ತಿಳ್ಕೊಂಡಿರ್ತ ನೋಡಿ ಇದೆ ಇದೆ ಅದನ್ನು ನಮ್ಗೆ ಗೊತ್ತಾಗಲ್ಲ ಅವನು ಕೂತ್ಕೊಂಡಿದ್ರು ಸಮಾಧಿ ನಿಂತ್ಕೊಂಡಿದ್ರು ಸಮಾಧಿ ಉಸಿರಾಡ್ತಾ ಇದ್ರು ಸಮಾಧಿ ಕುಡಿತಾ ಇದ್ರು ಸಮಾಧಿ ಓಡಾಡ್ತಾ ಇದ್ರು ಸಮಾಧಿ ಅದು ಯೋಗ ಚಿತ್ತವೃತ್ತಿನಿರೋದಕ್ಕಿಂತಲೂ ಇನ್ನೂ ಒಂದು ಮೇಲಿನ ಹಂತ ಕೊನೆಯ ಹಂತ ಅಲ್ಲಾಡದಿರ್ತಕ್ಕಂತಹ ಸಮಾಧಿ ಹೀಗೆ ಈ ನಾಲ್ಕು ಹಂತದಲ್ಲಿ ಭಗವಂತ ವಿಸ್ತರಿಸಿಕೊಂಡು ಬಂದು ಈಗ ಸ್ಥಿತ ಪ್ರಜ್ಞೆಯ ಲಕ್ಷಣವನ್ನು ಮುಟ್ತಾ ಈ ಸ್ಥಿತ ಪ್ರಜ್ಞೆಯ ಲಕ್ಷಣವನ್ನು ಮುಟ್ಟಬೇಕಾದ್ರೆ ಮೊಟ್ಟ ಮೊದಲೆಯಾಗಿ ಅದನ್ನು ಹೇಗೆ ಸಂಪಾದಿಸಬೇಕು ಸಂಪಾದಿಸುವಂತಹ ಮೊಟ್ಟ ಮೊದಲನೇ ಸ್ಟೆಪ್ಪನ್ನು ಆತ ಎರಡು ವಿಭಾಗದಲ್ಲಿ ಹೇಳ್ತಾ ಇದ್ದಾನೆ ಯಾವುದದು ಎರಡು ವಿಭಾಗ ಅಂದರೆ ಈ ಐವತ್ತೈದನೇ ಮಂತ್ರದಲ್ಲಿ ಆತ ಹೇಳ್ತಾ ಪ್ರಜಹಾತಿ ಯದಾ ಕಾಮಾನ ಸರ್ವಾನ್ ಪಾರ್ಥ ಮನೋಗತಾನ್ ಆತ್ಮನಿ ಏ ಆತ್ಮನಾತುಷ್ಟ ತಜ್ಞ ತದೊಚ್ಚೆ ಏನು ಹೇಳ್ದ ಎರಡು ವಿಭಾಗ ಅಂತ ಹೇಳಿದ್ನಲ್ಲ ಸ್ಥಿತ ಪ್ರಜ್ಞಾ ಅಂತ ಒಬ್ಬ ಅನ್ಸ್ಕೊಳ್ಬೇಕಾದ್ರೆ ಅವನಲ್ಲಿ ಆತ ಎರಡು ಕೆಲಸ ಮಾಡಬೇಕಾಗುತ್ತೆ ಒಂದನ್ನು ನಿಷೇಧಾತ್ಮಕ ಕೆಲಸ ಅಂತ ಹೆಸರು ಎರಡನೆಯದಾಗಿ ವಿಧಾಯಾತ್ಮಕವಾದ ಕೆಲಸ ಅಂತ ಅರ್ಥ ನಿಷೇಧಾತ್ಮಕವಾದಂತಹ ಕೆಲಸ ಏನು ಅಂದ್ರೆ ಕೆಲಸ ಅಂತ ಅರ್ಥ ಏನದು ನೆಗೆಟಿವ್ ಅಪ್ರೋಚ್ ಏನದು ಅಂದ್ರೆ ಭಗವಂತ ಪ್ರತಿಯೊಂದು ಚಾಪ್ಟರ್ ಹೇಳ್ಕೊಂಡು ಬರ್ತಾ ಇದ್ದಾನೆ ನಾವು ಇದನ್ನು ತುಂಬ ಗಮನಿಸ್ಬೇಕು ಶ್ರೀರಾಮಕೃಷ್ಣರ ಒಂದು ಉಪದೇಶದಂದು ಶ್ರೀಕೃಷ್ಣನ ಉಪದೇಶದಂದು ವ್ಯತ್ಯಾಸವೇ ಇಲ್ಲ ಅದರಲ್ಲಿ ನಾವು ನೋಡ್ಬೇಕು ಯಾಕೆ ಇಲ್ಲಿ ಹೇಳ್ದ ಮೊಟ್ಟಮೊದಲನೆಯ ಈ ಶ್ರೀ ಭಗವಾನ್ ವಾಚ ಯದಾ ಕಾಮಾನ ಸರ್ವಾನ ಪಾರ್ಥ ಮನೋಗತ ಮನಸ್ಸಿನಲ್ಲಿ ಒಳಹೊಕ್ಕಿರ್ತಕ್ಕಂತಹ ಎಲ್ಲ ಸರ್ವ ಕಾಮ ಬಯಕೆಗಳು ಡಿಸರ್ ಯಾವಾಗ ಪ್ರಜಹಾತಿ ಇನ್ನಿಲ್ಲದಂತೆ ಬಿಟ್ಟು ಬಿಡುವನೋ ಜಹಾತಿ ಅಂದರೆ ಬಿಟ್ಟು ಬಿಡುವುದು ಪ್ರಜಹಾತಿ ಅಂದ್ರೆ ಚೂರು ಉಳಿಸ್ಕೊಂಡಿರ್ಬಾರ್ದು ಚೂರು ಉಳಿಸ್ಕೊಡ್ಬಾರ್ದು ಚೂರು ಉಳಿಸ್ಕೊಂಡ್ರು ಹೋಯ್ತೆ ಅದು ಕೂಡ ನಾನು ಸ್ವಲ್ಪ ಹಿಂಗೆ ಫಾಸ್ಟ್ ಆಗಿ ಮೂವ್ಮೆಂಟ್ ಮಾಡಕ್ ಬಿಡೋಲ್ಲ ಕಟ್ ಹಾಕತ್ತೆ ಕಾಲನ್ನ ಅಷ್ಟು ಉಳಿಸ್ಕೊಡ್ಬಾರ್ದು ಹಾಗೆ ಪ್ರಜಹಾತಿ ಯಾವಾಗ ಎಲ್ಲ ಕಾಮನೆಗಳನ್ನು ಆತ ಬಿಡುತ್ತಾನೆಯೋ ಇದು ನಿಷೇಧಾತ್ಮಕ ಕಾಮವನ್ನ ಬಿಡ್ತಕ್ಕಂತಹ ಯಾವ ಒಂದು ಭಗವಂತನ ಒಂದು ಉಪದೇಶವಿದೆಯೋ ಸಾಧನ ಅದು ನಿಷೇಧಾತ್ಮಕವಾದಂತಹ ಸಾಧನ ಓ ಸರಿ ನಿಷೇಧಾತ್ಮಕವಾದಂತಹ ಸಾಧನ ಮಾಡಿದರೆ ಸಾಕ ಇಲ್ಲ ಆತ್ಮನಿ ಏವ ಆತ್ಮನಾತುಷ್ಟ ಕೇವಲ ಆತ್ಮರತಿಯಾಗಬೇಕು ಆತ್ಮನಲ್ಲಿ ಮಾತ್ರ ಅವನು ಇದ್ದುಕೊಂಡು ಅಂದ್ರೆ ಭಗವಂತನಲ್ಲಿ ಮಾತ್ರ ಇದ್ದುಕೊಂಡು ಭಗವಂತನಲ್ಲೇ ತನ್ನ ಮನಸ್ಸನ್ನ ಮುಳುಗಿಸಿ ಏನ್ ಮಾಡಬೇಕು ಆತ್ಮನಾ ತುಷ್ಟ ಭಗವಂತನಲ್ಲೇ ಸಂತೋಷವನ್ನ ನಿಶ್ಚಿಂತತೆಯನ್ನ ಆತ ಹೊಂದಬೇಕು ಹೀಗೆ ಹೊಂದಿದ್ರೆ ಮನಸ್ಸು ಇಂತಹ ನಿಶ್ಚಿಂತತೆಯನ್ನು ಹೊಂದಿದ್ರೆ ಆವಾಗೇನಾಗತ್ತೆ ಅವನನ್ನ ಅಂತಹ ನಿಶ್ಚಿಂತ ಮನಸ್ಸನ್ನ ಹೊಂದಿದವನ ಆ ಇವನಿಗೆ ಸ್ಥಿತಪ್ರಜ್ಞ ಅಂತ ಹೇಳ್ತಾ ಯಾವ ರೀತಿಯಲ್ಲಿ ಈ ಕೆಲಸವನ್ನು ಆತ ಮಾಡಬೇಕು ಅನ್ನೋದನ್ನು ಸೂಚ್ಯವಾಗಿ ನಾವು ಮುಂದಿನ ತರಗತಿಯಲ್ಲಿ ನೋಡೋಣ ಓಂ ಪೂರ್ಣಮದಃ ಪೂರ್ಣಮಿ ದಂಪೂರ್ಣಾಥ ಪೂರ್ಣಮುಧ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ ಓಂ ಶಾಂತಿಶಾಂತಿಶಾಂತಿ ಹರಿ ಓಂ ತತ್ಸ ಶ್ರೀಕೃಷ್ಣಾರ್ಪಣಮಸ್ತು